ಕಾರಣ ನಮಸ್ತೆ ನಾರಾಯಂ ಜಯದೇಷನಾಥಲೋಕನಸ್ देवीं सरस्वतीं श्री ರ್ಜಿತಮರಾಯಿಗುರು ಮಹಾ ನೈಶುರ ನಿಷ್ಯ ಗಿರಿವರಂ ಪವನಸ್ ಭಗವಂತೇವರನ್ನ ಕೇಳಿಕೊಂಡಾಗ ಯಾಕೆಲ್ಲೂ ಆಗೋದೇ ಇಲ್ಲ ಇನ್ ಕೆಲಸ ಆಗೋದೇ ಇಲ್ಲ ಆದರೆ ನೀವು ನಿಂತು ನಡೆಸಿದ್ರೆ ಮಾತ್ರ ಸಾಧ್ಯ ಆಗುವುದು ಅಂತಂದ ಈಗ ಈಗ ಬರ್ತೇನೆ ಅಂತ ತತ್ಕಾಲಕ್ಕೆ ಹಾಡ್ತಾರೆ ಸಂಜೆ ಹೊತ್ತು ಹೋಗಿದೆ ಸಾಧಾರಣ ಈ ಕಾಲ ಸೂರ್ಯ ಮುಳುಗುತ್ತಾ ಇರುವ ಕಾಲ ಆ ಹೊತ್ತಿನಲ್ಲಿ ಮಹೇಂದ್ರ ಶೈಲ ಅಂತ ಮಹೇಂದ್ರ ಪರ್ವತ ಅಂತ ಒಂದು ಪರ್ವತ ನಂದ ಮಹೇಂದ್ರ ಶೈಲ ಅದ್ರ ಪೂರ್ಣ ಆಗುವುದಲ್ಲ ಸುಸ್ಥಿತಿನೇ ಅದು ನಾವು ಮಾಡ್ತೀವಿ ಅಂತ ಹೊಟ್ರೆ ಅಹಂಕಾರ ಅಷ್ಟೇನೆ ತಂದೆ ತಾಯಿ ಎಲ್ಲ ಹಗಲು ರಾತ್ರಿ ಚೆನ್ನಾಗಿ ಮಕ್ಕಳನ್ನು ಬೆಳೆಸಿ ಎಲ್ಲ ಮಾಡಿ ನಾ ಎಷ್ಟು ಮಾಡ್ಕೊಂಡು ಗೊತ್ತಾ ನಾನು ಏನೇನ್ ಮಾಡಿದೆ ಅಂತಂದ್ರೆ ಅಯ್ಯನ್ ತಂದೆ ತಾಯಿ ನೋಂದ್ಕೊತಾ ಇತ್ತ ಎಷ್ಟು ಮಾಡಿದ್ರು ಹೆಸರು ಹೇಳಿಲ್ಲ ನಾನು ಮಾಡ್ತಾ ಇರುವುದು ಒಳಗಡೆಯಲ್ಲಿ ಸರ್ವಸ್ವ ಭಗವಂತ ಅವನೇ ಮರೆತು ಓಡಾಡ್ತಾ ಇದ್ದೆ ಆ ಕ್ರಮದಲ್ಲೇನೆ ಇಲ್ಲೂ ಕೂಡ ಮರಿಬಾರ್ದು ನಮ್ಗೆ ತೋರಿಸ್ಕೊಡ್ತಾರೆ ಶಾಶ್ವತ ಸುಬಿಸ್ತೃತ ಶುದ್ಧಗುಣ ಪರಮಾತ್ಮನ ನಿತ್ಯ ನಿರಂತರವಾದ ಅನಂತ ಗುಣಮಲಿತಾನೆ ನಾವು ಯುವತಿಯನ್ನು ಒಂದು ಸ್ವಲ್ಪ ಬಲ ತೋರಿಸ್ತೇವೆ ಬಿಡ್ತೇವೆ ತರಳೆ ಕಾಲದಲ್ಲೂ ಏಕಪ್ರಕಾರ ಬಲಾದಿ ಸಮಸ್ತ ಗುಣಮಲಿತ ಪರಮಾತ್ಮ ಆಮೇಲೆ ಅವನ್ನೆನೆಸ್ಕೊಂಡರೆ ತಾನೆ ನಮಗೆ ಬಲ ಪ್ರಚೋದನೆ ಆಗುತ್ತೆ ಬಲವೀರ್ಯ ಮಹಾಣವ ಬಲ ವೀರ್ಯ ಹಾಗೆ ದೊಡ್ಡ ಕಡಲು ಸಾಗರದಂತಿದ್ದಾನೆ ಪರಮಾತ್ಮ ಅದರಿಂದಲೇನೆ ಸರ್ವೇಶ್ವರಾಯ ಎಲ್ಲೂ ಯಾಕೆ ಆಳ್ತಾನೆ ಅಂದರೆ ನಮ್ಮನ್ನೊಬ್ಬರು ಆಳ್ತಾನೆ ಅಂದರೆ ನಮ್ಮಲ್ಲಿರೋದು ಅಂತ ಅರ್ಥ ಎಲ್ಲರನ್ನೂ ಆಳ್ತಾನೆ ಅಂದ್ರೆ ಎಲ್ಲರನ್ನೂ ಇಲ್ಲದೆ ಇರೋದು ಅವನಲ್ಲಿದೆ ಅಂತ ಸರ್ವೇಶ್ವರಾಯ ಬಲವೀಯ ಭಾಂಡವಾಯ ನಾನೀಗ ಈ ಸಮುದ್ರ ದಾಟಬೇಕು ಅಂತಿದ್ದೇನೆ ಸ್ವಾಮಿ ನೀನು ಅನುಗ್ರಹ ಮಾಡಿಂತ ಅಲ್ಲೇ ಆತನಿಗೆ ನಮಸ್ಕಾರವನ್ನು ಮಾಡಿ ಆ ದೊಡ್ಡ ಬೆಟ್ಟ ಗಿರಿವರಂ ಅದನ್ನು ತುಳಿದು ಮೇಲೆ ಎಷ್ಟು ಸೊಲಸಾಗಿತ್ತು ಅಂತ ಅದರ ಚಿತ್ರಣ ಮಾಡಿದ್ದಾರೆ ಅದನ್ನು ತುಳಿದು ಹೀಗೆ ಹಾರದ್ರಲ್ಲ ಆ ಮರಗಳು ಗಿಡಗಳು ಆ ಸಮುದ್ರದ ಅಲೆ ಸಮೇತ ಎಲ್ಲ ಅವರು ಹಿಂದೆ ಬೇಗಕ್ಕೆ ಗಾಡಿ ಹೋದರೆ ಏನಾಗುತ್ತೆ ಆ ಧೂಳು ತರಗಿನ ಎಲ್ಲ ಹಿಂದೂಕು ಹೋಗುತ್ತಾರೆ ಹಾಗೆ ಎಲ್ಲ ಅವರಿಂದ ಹೋಗ್ತೇವೆ ಅಂತ ಅಂತ ಹೋದೆ ಪೂರ್ಣ ಆಗಲ್ವಲ್ಲ ನೆಲ ಕಚ್ಚಿಕೊಂಡಿದೆ ಮತ್ತೆ ವಾಪಸ್ ಬಂದು ಎಲ್ಲ ಹಿಂದು ಹೋದಂತೆ ಕಾಣತಾ ಇತ್ತು ವೃಕ್ಷಾಷ್ಟ ಪರ್ವತಗತಃ ಪವನೇನ ಪೂರ್ವ ಕ್ಷಿಪ್ ಎಲ್ಲರೂ ರಾಮದೇವರ ಸೇವಾ ಹೊರಟಿದ್ದೀರಾ ನೀವು ನಾವು ಬರ್ತೇವೆ ಅಂತ ಆ ಉತ್ಸಾಹ ತೋರಿಸಿದಂತೆ ಕಾಣ್ತಾ ಇರಬೇಕು ಅಷ್ಟು ಉತ್ಸಾಹ ಎಲ್ಲರಲ್ಲೂ ಆ ಉತ್ಸಾಹ ಜಾಗೃತಿ ಸತ್ಯ ಹೋಗ್ತೇವೆ ಅಂತಂದವರಿಗೆ ಈ ಉತ್ಸಾಹ ಜಾಗೃತಿ ಮಾಡಿಬಿಟ್ಟು ಏನೋ ಆಗು ಹೋಯ್ತು ನಮ್ಮ ಕತೆ ಏನು ಮುಂದೊಯ್ದು ಮುಂದೋಯ್ತು ಇನ್ನೂ ಯೋಚನೆ ಮಾಡಬೇಕಾಗಿಲ್ಲ ಹನುಮಂತದೇವರನ್ನ ನೆನೆಸಿಕೊಂಡ್ರೆ ಅದನ್ನ ನಿವಾರಣೆ ಮಾಡುತ್ತಾರೆ ತೋರಿಸಿಕೊಟ್ಟು ಆಗ ಇವರು ಹೋಗ್ತಿರಲಿಕ್ಕೆ ಸ್ವಲ್ಪ ದೂರ ಹಾರಿದ್ದಾರೆ ಆಗ ಒಂದು ಬೆಟ್ಟ ಬೆಲೆಕ್ ಬರುತ್ತೆ ಬಂಗಾರದ ಬೆಟ್ಟ ಪೂರ್ಣ ಬಂಗಾರದ ಲೋಹಮಯ ಧಾಸುಮಯ ರೆಕ್ಕೆ ಇದೆ ಆ ಬೆಟ್ಟಕ್ಕೆ ಈಗ ಸಾಧಾರಣ ಯಾವ ಬೆಟ್ಟಗಳಿಗೂ ರೆಕ್ಕೆ ಇಲ್ಲ ಇಂದ್ರೇ ಕಳೆದು ಬಿಟ್ಟಿದ್ದಾರೆ ಹಿಂದೆ ಇತ್ತು ಈ ಬೆಟ್ಟಕ್ಕೆ ಮಾತ್ರ ರೆಕ್ಕೆ ಉಳ್ಕೊಂಡಿದೆ ಇನ್ನು ಆ ಬೆಟ್ಟದ ಹೆಸರು ಮೈನಾಕಾ ಅಂತ ಅದು ಮೇನಾದೇವಿಯ ಪುತ್ರ ಮೇನಾ ಅಂತ ಹಿಮವತ್ ಪರ್ವತ ರಾಜನ ಹೆಂಡತಿ ಹಿಮವತ್ ಪರ್ವತನ ಮಗ ಇತ ಇವನ ಅಕ್ಕನೇ ಪಾರ್ವತಿದೇವಿ ಪಾರ್ವತಿದೇವಿ ಪಾರ್ವತಿ ದೇವಿಯ ತಮ್ಮ ಮೈಯಾಕ ಪರ್ವತ ಇವರು ಬರ್ತಿ ಮೇಲೆ ಕೆದ್ದು ಬರ್ತಾನೆ ಗಾಬರಿ ಆಗುತ್ತಲ್ಲ ಬರೋದ್ರೊಳಗೆದ್ದು ಬರ್ತಾನೆ ಬರ್ತಾ ಇದ್ದಾರೆ ಬಂದು ಜೋರಾಗಿ ಕೈ ಮುಗಿದು ಕೇಳ್ಕೊಳ್ತಾನೆ ಆ ಕಾಲಕ್ಕೆ ನೈಮಾತ್ರ ವಿಶ್ರಮಣ ವೆಚ್ಚದಲ್ಲಿ ಮೈಮೋಗಿರೆ ಪವನರ ವಿಶ್ವಾರ್ಥ ಉದ್ಭಿಧ್ಯ ಪೂರದಂತೆ ಇಟ್ಟತ್ರ ನೀವು ರಾಮದೇವರ ಸೇವಾ ಹೋಗ್ತಾ ಇದ್ದೀರಿ ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗಿರಿ ಅಂತ ಯಾಕೆ ಏಕ ಸಾಗರ ಒಂದೇ ಕಡಲು ಮಧ್ಯದಲ್ಲಿ ಎಲ್ಲೂ ತಡೆ ಇಲ್ಲ ಅಷ್ಟು ದೊಡ್ಡ ಸಾಗರದಲ್ಲಿ ಒಮ್ಮೆಲಿಗರಿತು ಹೋಗುವ ನಮ್ಗೆ ಆಯಾಸ ಆಗಬಹುದು ಒಂದು ಕಡೆಯಲ್ಲಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ರಿ ಸ್ವಲ್ಪ ಹಯಾಸ ಪರಿಹಾರ ಮಾಡಿಕೊಂಡು ಹೋಗ್ರಿ ಅವನು ಯಾಕೆ ಬಂದ ಒಂದು ಕೃತಜ್ಞತೆ ತೋರಿಸಲಿಕ್ಕೆ ಬಂದ ಅಂತ ಚರಿತ್ರೆ ಹೇಳ್ತಾರೆ ಈ ಮೈನಾಕ ಪರ್ವತ ಅವನು ಶಾಲೋ ಹರಸ ಗಿರಿಪಕ್ಷ ವಿನಾಶಕಾಲಿ ಆಚಾರ್ಯ ಚರಿತ್ರೆ ಹೇಳ್ತಾರೆ ಅವನು ರುದ್ರದೇವರಿಗೆ ಶಾಲಾ ಮೈದುನ ಪಾರ್ವತಿದೇವಿ ತಮ್ಮ ಅಂದ ಮೇಲೆ ಮೈದುನ ಆಗ್ಬೇಕು ಆದರೂ ಅವರನ್ನ ಮೊರೆ ಹೋಗಿರ್ಲಿಲ್ಲ ಅವ್ರ ಕೈಲಿ ಆಗೋಲ್ಲ ಅಂತ ಅವ್ರ ಹೋಗಿರಲಿಲ್ಲ ಇಂದ್ರ ದೇವರು ಎಲ್ಲರೇ ರೆಕ್ಕೆ ಕಡಿತಾ ಇದ್ದಾರೆ ನನ್ನೊಂದು ರೆಕ್ಕೆ ಉಳಿಬೇಕು ರಕ್ಷಣೆ ಮಾಡಿ ಅಂತ ವಾಯುದೇವರನ್ನ ಕೇಳಿಕೊಂಡಿದ್ನಂತೆ ಇವನಿಗೆ ರೆಕ್ಕೆ ಇದ್ರೂ ಅವನ ಬೇಗ ಸಾಕಾಗ್ತಿರ್ಲಿಲ್ಲ ಇವನು ಹಾರ್ಕೊಂಡ್ ಬರೋದ್ರೊಳಗೆ ಇಂದ್ರದೇವರು ಬಂದು ಕಡಿದಿರೋರು ವಾಯುದೇವರು ತಮ್ಮ ವೇಗದಿಂದ ಅದು ವಾಯುವೇಗ ವಾಯುವೇಗದಿಂದ ತಂದಿರುಗೊಳ್ದು ಇಲ್ಲಿ ಮುಚ್ಚಿಟ್ಟು ಇಲ್ಲಿ ಮುಚ್ಚಿಟ್ಟಿದ್ದರಿಂದಾಗಿ ಇಂದಿರದೇವರಿಗೆ ವಾಯುದೇವ ರಕ್ಷಣೆ ಇದೆ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡಲಿಲ್ಲ ಸಾಧಾರಣ ನಾವು ಯಾರ್ಯಾರು ನಂಬ್ಕೊಂಡಿರ್ತೇವೆ ನಮ್ಮ ಸಂಬಂಧಿಕರು ಅವರಿದ್ದಾರೆ ಅವೆಲ್ಲ ಕೈ ಕೊಡ್ತಾರೆ ಯಾರು ಏನು ನಮ್ಮನ್ನೇನು ಹೇಳೋಲ್ಲ ಏನು ಹೇಳಿ ನಮ್ಮ ಸಂಬಂಧಿಕರ ದೊಡ್ಡ ಡಾಕ್ಟರು ಅವ್ರು ನಂಬಿಕೊಂಡು ಕೂತಿದ್ನ ನೀವು ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತು ಆಗಲೇ ಅವಾಗ ಬೆಡ್ ಇಲ್ಲ ಅಂತ ಬೇರೆ ಬೇರೆ ಕಡೆಯಲ್ಲೂ ಯಾರು ನಮ್ಮನ್ನೇನು ರಕ್ಷಣೆ ಮಾಡೋಲ್ಲ ರಕ್ಷಣೆ ಮಾಡುವ ಹರಿವಾಯುಗಳಷ್ಟೇ ಅನ್ನೋವನ್ನು ತೋರಿಸಿದ್ದು ಅದಕ್ಕೆ ಋತುರದೇವರನ್ನು ಮೊರೆ ಹೊಂದಲಿಲ್ಲಾತ ತನ್ನ ಭಾವನೆ ಅಂತೂ ಅಲ್ಲೂ ಹೋಗಲಿಲ್ಲ ಮುಖ್ಯಪುರಾಣ ದೇವರನ್ನು ಮೊರೆ ಹೊಂದಲ ತತ್ಕಾಲಕ್ಕೆ ಅವನನ್ನು ಹಾಕಿ ಮಾಡಿದ್ರು ಆ ಪರ್ವತವನ್ನು ಹೀಗಾಗಿ ನಿಮ್ಮ ತಂದೆ ನನಗೆ ಅನುಗ್ರಹ ಮಾಡಿ ಗೊತ್ತ ರೆಕ್ಕೆ ಅದಕ್ಕೆ ನೀವು ಬಂದಾಗ ರಾಮದೇವರ ಸೇವೆ ಮಾಡುವಾಗ ವಿಶ್ರಾಂತಿಗೆ ಎಂತನ ಕೃತಜ್ಞನಾಗಿ ನಿಮ್ಮದು ಉಪಕಾರ ಆಗಿದೆ ನೀವು ರಕ್ಷಣೆ ಮಾಡಿ ಇಂತ ಮೇಲೆದ್ದು ಬಂದರೆ ಏಯ್ ಹೋಗ್ ಅಟ್ಟದೇನು ಬರ್ತಿ ನಾವು ಸದಾ ಒಳ್ಳೆ ಕೆಲಸಕ್ಕೆ ಒಳ್ಳೆ ರೀತಿಯಲ್ಲಿ ಬಂದರೂ ಕೂಡ ಮಂತ್ರಾಕ್ಷತೆ ತಗೊಳ್ಳೋದು ಬರೋರ ಮೇಲೆ ಎದುರಿಸೋದು ಇದೆ ಹೌದಾ ಮುದ್ದೆಗೆ ಮಂತ್ರಾಕ್ಷತೆಗೆ ಅವರು ಶ್ರದ್ಧೆ ಭಕ್ತಿ ಇಲ್ಲಿ ಇದ್ರೆ ಬರೋಲ್ಲ ರಾಜಕ್ಕೆ ಊಟಕ್ಕೆ ಗಿಟ್ಟಕ್ಕೆ ಬಂದು ಕೂತಿದ್ರೆ ಎಲ್ಲ ಹಾಕೊಂಡು ಕೂತೋರ ಮೇಲೆ ಎದುರಿಸ್ತಾರೆ ಆ ಶ್ರದ್ಧಾ ಭಕ್ತಿಯಿಂದ ಬಂದಿರ್ತಾರೆ ಆ ಸಮಯದಲ್ಲಿ ಅವರು ಎದುರಿಸಿದ್ರೆ ಪಾತ್ರ ಬರುತ್ತಾರೆ ಹನುಮಂತ ದೇವರ ಚರ್ಯೆ ಹೇಗಿದೆ ತೋರಿಸ್ಕೊಡ್ತಾರೆ ಎಷ್ಟು ಸೂಕ್ಷ್ಮವಾದ ಅವರ ವರ್ತನೆ ಅಲ್ಲಿ ಹೇಗೆ ನಡ್ಕೋಬೇಕು ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ ವಿಶ್ರಾಂತಿ ಬೇಕಾಗಿಲ್ಲ ಅವರಿಗೆ ಇವರ ಮೇಲೆ ಕೂತ್ಕೊಂಡ್ರೆ ಆಗುತ್ತೆ ತಡೆ ಮಾಡಿದ್ರೆ ಬೈ ತೋಡ್ಸುದಿಲ್ಲ ಅಥವಾ ಇನ್ನೇನೋ ಮಾಡಲಿಲ್ಲ ಈ ಯಾಕೆ ಬಂದು ಅತಿ ಭಕ್ತಿ ಶ್ರದ್ಧೆ ತೋರಿಸ್ಕೊಂಡು ಅಂತ ಗದರಿಸ್ಬಿಟ್ಟಿದ್ದರೆ ಏನು ಮಾಡ್ಲಿಲ್ಲ ಅವ್ ಬರ್ತಿರ್ಲಿಕ್ಕೇನೋ ಅವನು ಭಕ್ತಿ ಶ್ರದ್ಧೆಗೆ ಬೆಚ್ಚಿ ಆಲಿಂಗನ ಮಾಡ್ಕೊಳ್ತಾನೆ ಹಾಡ್ತಾನೆ ಇನ್ನೊಂದ್ಸತಿ ಕೈ ಮಾಡಿ ಹೊತ್ತೊಟ್ಟೋಗ್ತಾರೆ ಅಷ್ಟೇ ಯಾಕೆ ಆ ಭಕ್ತಿ ಶ್ರದ್ಧೆ ತೋರಿಸಿದ್ನಲ್ಲ ಅದಕ್ಕೆ ಅವನಿಗೆ ಬೇಕೋ ಆ ಪ್ರತಿಕ್ರಿಯೆಯನ್ನು ಕೊಡ್ಬೇಕು ಬಹಳ ಚೆನ್ನಾಗಿರ್ತಾರೆ ಅದನ್ನ ನೈವಾತ್ರ ವಿಶ್ರಮಣ ವೈಚ್ಛಾದ ವಿಶ್ರಮ ಅವರಿಗೆಲ್ಲಿದೆ ವಿಶ್ರಾಂತಿ ನಿಸ್ಸೀಮ ಪೌರುಷ ಬಲಸ್ಯ ಕುತಃ್ರಮಸ್ ಎಷ್ಟು ಬಲ ಇದೆ ಅವರಿಗೆ ಎಷ್ಟು ವರ್ಚಸ್ಸಿದೆ ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಸ್ಸೀಮ ಅದಕ್ಕೆ ಸೀಮೆಯೇ ಇಲ್ಲ ಅಳತೆಯೇ ಇಲ್ಲ ಅಂತಹ ಬಲಾದಿಗಳನ್ನು ಹೊಂದಿದವರಿಗೆ ಎಲ್ಲಿ ಶ್ರಮ ಇದೆ ಶಾಂತಿಗಿಂತ ಇಲ್ಲ ಅವ್ರು ನೆನೆಸಿಕೊಂಡವರಿಗಿಲ್ಲ ಅಂಥದ್ದು ಆಶ್ಲಿಷ್ಯ ಪರ್ವತವರಂ ಸದ ಜಗಚ್ಛನ್ ಸುಮ್ಮನೆ ಹೀಗ ತುಂಬ ಸವರಿ ಮುದ್ದು ಹೋಗ್ತಾರೆ ಬರೋ ಹೊತ್ತಿಗೆ ಎದ್ದು ಬಂದಿದ್ದಲ್ಲ ಹಿಂಗ ಸಮೃದ್ಧ ಹಾಗೆ ಮಾಡಿ ಅಷ್ಟೇ ಒಳ್ಳೇದ್ ಮಾಡಿದ್ಯಲ್ವಾ ಒಳ್ಳೇದಾಗ್ಲಿ ನನ್ ಜೊತೆ ಹೆಚ್ಚು ಮಾತುಕತೆ ಇಲ್ಲ ನನಗಾದ್ರ ಅಗತ್ಯ ಇಲ್ಲೋ ಒಳ್ಳೇದಾಗ್ಲಿ ಇಷ್ಟಾದ್ರೂ ಮಾಡುದು ಎಷ್ಟು ಸಂತೋಷ ಕೊಟ್ಟು ಜೀವ ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ನಾವು ದೊಡ್ಡ ಸ್ಥಾನಕ್ಕೆ ಹೋದಾಗ ಯಾರ್ ನಗ ಎದುರಿಸ್ಬಿಟ್ಟೆ ಏನಂದ್ರೂ ಅದು ಮಾಡಿದೆ ಹೆಂಗ್ ಏನು ನಡ್ಕೊಳ್ಳೋ ಹಾಗಿಲ್ಲ ಯಾರ ಜೊತೆ ಯಾಕೆ ನಡ್ಕೊಳ್ಬೇಕು ಯಾವ್ದು ನಡ್ಕೊಂಡ್ರೆ ಹರಿವಾಯುಗಳಿಗೆ ಪ್ರೀತಿ ಆಗತ್ತೆ ಅನ್ನೋದ್ರ ದೃಷ್ಟಿ ಇದ್ರೆ ಅವ್ರಿಗೆ ಇಂಥದ್ದೆಲ್ಲ ಒಳ್ಳೆದಾಂಡದ ಅತ್ಯದ್ಭುತ ಸೌಂದರ್ಯಗಳನ್ನ ಮೂವತ್ತೆರಡು ಸೌಂದರ್ಯಗಳ ಚಿತ್ರಣ ಆಗಿದೆ ಇಲ್ಲಿ ಬಟ್ ಇದೊಂದು ಸೌಂದರ್ಯ ಒಬ್ಬ ತಮ್ಮ ಭಕ್ತ ತಮ್ಮ ಪ್ರೀತಿಯಿಂದಾಗಿ ಏನೋ ಮಾಡಲಿಕ್ಕೆ ಬಂದರೆ ಹೇಗೆ ಆತನನ್ನು ಕಾಣಬೇಕು ಹಾಗೇನಾಗುತ್ತೆ ಇವರು ನೋಡಿದಾಗ ಇನ್ನಷ್ಟು ದಂತ್ಯಗಳನ್ನು ತೋರಿಸಲಿಕ್ಕೆ ಅನುಕೂಲ ಆಗುತ್ತಾರೆ ಅದನ್ನು ನೆನೆಸ್ಕೊಂಡು ಇಷ್ಟು ಹೋಗ್ತಿರಲಿಕ್ಕೆ ಮುಂದೊಂದು ನಾಗಜನ್ ತುಂಬಾ ವಿಸ್ತಾರವಾಗಿ ಆಚಾರ ಪಟಪಟ ಏನ್ ನಡೆಸಿದ್ರೆ ಅದನ್ನು ಮಾತ್ರ ಸಂಗ್ರಹ ಮಾಡುತ್ತಾರೆ ನಾಗಜನನೀ ಪ್ರಹಿತಾಂವರೆಣ ಹೊತ್ತಿಗೆ ಒಂದು ದೊಡ್ಡ ಸೊರಸೆಯಂತ ನಾಗಗಳ ತಾಯಿ ಎಲ್ಲ ನಾಗಗಳನ್ನು ಹೆತ್ತಂತಹ ಸೊರಸೆ ಮತ್ತೆ ದೇವಿ ಬೇರೆ ಈ ಸೊರಸೆ ಬೇರೆ ಮತ್ತು ಅನೇಕ ನಾಗಗಳನ್ನು ಮತ್ತೆ ಪಡೆದಂತಹ ತಾಯಿ ಈ ಕಳು ದೇವತೆಗಳೆಲ್ಲ ಹೊರಕೊಟ್ಟಿದ್ರು ಈ ಸೊರಸೆಗೆ ನೀವು ಯಾವುದೇ ಬಂದರೂ ಕೂಡ ಅದನ್ನು ಎಳೆದನಿ ತಿನ್ನಬಹುದು ಪ್ರಹಿತಾಂವರೇಣ ದುಷ್ಟು ಅದನ್ನು ವಾಸ್ಯ ಪ್ರವೇಶ ಸಪದೆ ಪ್ರವೋಸ್ಮಾತ್ ನೀನು ಯಾವ ಯತ್ವ ವಿಚರಿಸರು ನೀನು ಅಪೇಕ್ಷೆ ಪಟ್ಟಿದ್ದಲ್ಲ ನಿನ್ನ ಬಾಯಿ ಬಂದುಬಿಡತ್ತೆ ವರ ಕೊಟ್ಟಿದ್ರು ಅದು ಗೊತ್ತು ಹನು ಬರ್ತಾರೆ ಅಂತ ನಾವು ವರ ಕೊಟ್ಟರೆ ಆ ವರಕ್ಕೆ ಬೆಲೆ ಕೊಡ್ತಾರೋ ಇರುವಂತಹ ದೇವರೇವ್ರಿಗೆ ಒಂದು ಸಂದೇಹ ಬೇಕಾಗಿ ವರ ಕೊಟ್ಟು ಕುಡಿಸಿದ್ದಾರೆ ಈಗ ಏನ್ಮಾಡ್ಬಹುದು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು ಅಂದರೆ ಅವಳಾಂತ ಬಾಯಿ ತೆಗೆದು ನುಂಗ್ ಬಿಡ್ತೇನೆ ಅಂತ ಆಸೆ ಪಟ್ಟು ಆಂತ ಬಾಯಿ ತರದ್ದು ಕೂತಿದ್ದಾಳೆ ಬಾಯಿ ತರಿದು ಕೂತಾಗಿ ಸೀದ ಹೋಗಿ ಮತ್ತೆ ತೆರಿಗೆ ಮುಂದೆ ಕೊಟ್ಟು ಹೋಗ್ತಾರೆ ಬಾಯ್ ನೀನು ಏನು ಅಪೇಕ್ಷೆ ಪಟ್ಟರು ನಿನ್ನ ಬಾಯಿಯೊಳಗೆ ಬೀಳತ್ತೆ ಅಂತಿದ್ದಾರಲ್ಲ ಬಾಯಿಯೊಳಗೆ ಬಂದು ಹೊರ್ಕೋದ್ರು ಅಷ್ಟೆ ದೇವತರೊಳಗೆ ಕುಣಿದಾಗಿ ತಮ್ಮ ಕಾಯಿಲೆ ಕಡ್ಡಿ ಮಾಡ್ಕೊಳ್ಳಿಲ್ಲ ನಾವುಗಳು ಯಾರೋ ಕುರ್ಲೆ ಕೊಡು ಅವ್ರ ಮುಂದೆ ಯಾವ ಲೆಕ್ಕ ಆಗಲ್ಲ ಹನುಮಂತ ದೇವರ ಮುಂದೆ ಆದರೆ ನಾವು ಕೊಟ್ಟ ವರವನ್ನು ಮೀರಲಿಲ್ಲ ನಮಗಿಷ್ಟು ಬೆಲೆ ಕೊಡ್ತಾ ಇದ್ದಾರೆ ಸಾಧನೆ ಮಾಡುವ ಅಧಿಕಾರಿ ಎಂಥವನೇ ಇರಲಿ ಅವ್ನು ಎಷ್ಟೇ ಅಲ್ಪನಾಗಿದ್ದರು ಅವನಿಗೂ ಒಂದು ಬೆಲೆ ಕೊಡ್ತಾರೆ ಅಂತ ಆದರೆ ಅವನ ಸಾಧನೆಯಲ್ಲಿ ಇನ್ನಷ್ಟು ಶ್ರದ್ಧೆಯ ವೃದ್ಧಿಯಾಗುತ್ತೆ ಹಾಗೆ ಮತ್ತಷ್ಟು ರಂಗ ಸುಮನೋಭಿವೃಷ್ಟಿಯ ದೇವತೆಗಳು ಆ ಕಾಲಕ್ಕೆ ಪುಷ್ಪವೇಷಣೆ ಮಾಡಿ ತಮ್ಮ ಭಕ್ತುದರಿಕವನ್ನು ತೋರಿಸಿಕೊಳ್ತಾರೆ ಇದೆಲ್ಲ ಸೂರ್ಯ ಒಂದ್ ಮುಳುಗ್ತಾ ಇದ್ದಾರೆ ಅಷ್ಟರೊಳಗೆ ಹನುಮಂತ ದೇವರು ಅಡ್ಡಡ್ಡ ಕಾತಾ ಇದ್ದಾರೆ ಪಶ್ಚಿಮದಲ್ಲಿ ಮುಳುಗ್ತಾ ಇರೋರು ಇಬ್ಬರು ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಇದ್ದಾರೆ ಪೂರ್ವ ಪಶ್ಚಿಮಗಳಲ್ಲಿ ಹೀಗೆ ಇವರು ಹೋಗ್ತಾ ಇರೋದು ಹೀಗೆ ಈ ಕಡೆಯಿಂದ ಬೆಳಕು ಬಿಟ್ಟ ಹಾಗಾಗಿದೆ ಆ ರೀತಿ ಅದ್ರ ಅದ್ಭುತ ಸೌಂದರ್ಯ ಅದು ವಾಲ್ಮೀಕಿ ಋಷಿಗಳ ಬಾಯಿ ಕೇಳಬೇಕಿತ್ತು ಅತ್ಯದ್ಭುತ ಅವರ ಮೇಲೆ ದುಷ್ಟು ಅವರ ಇದ್ದಾರೆ ದೇವತೆಗಳು ಹ್ಯಾಕ್ ಇರಬೇಕು ಅವರ ಭಾವ ಹೇಗಿರಬೇಕು ಒಳಗಡೆಯಲ್ಲೇ ರಾಮದೇವರನ್ನು ನಿತ್ಯ ಧ್ಯಾನ ಮಾಡ್ತಾ ಇವರೆಲ್ಲರನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಅವರಿಗೆ ಮುಗದಗೆಯಲ್ಲೇ ನೀವು ಮಾಡಿದ್ದೇನೆ ನಿಮಗೆ ಸಲಹೆ ಕೊಟ್ಟಿದ್ದೇನಾ ಅವರಿಗೆ ಅನುಗ್ರಹ ಮಾಡುತ್ತಾ ಇವ್ರು ಹೋಗ್ತಾರೆ ಅಂತಂದರೆ ಎಷ್ಟು ಕೆಲಸ ಅದೊಬ್ಬ ಸರ್ವಜ್ಞ ಶಿಖಾವಣಿಗೆ ಮಾತ್ರ ಆಗಬಹುದೇ ಹೊತ್ತು ಬುದ್ಧಿ ಬಲಂ ಯಶಃ ಧೈರ್ಯ ನಿರ್ಭಯತ್ವಂ ಆರೋಗತ ಅಜಾಢ್ಯಂ ಎಲ್ಲ ಒಟ್ಟಿಗೆ ತೋರಿಸಿಕೊಡುವ ಏಕೈಕ ವ್ಯಕ್ತಿ ಭಗವದ್ ಭಕ್ತ ಅಗ್ರೆ ಸರ್ ಭಗವಂತ ದೇವರ ಮಾತು ಮತ್ತೊಬ್ಬರಿಗೆ ಇಲ್ಲದೇ ಇದ್ರೆ ಇಷ್ಟು ವರ್ಷಗಳು ಇಷ್ಟು ಲಕ್ಷ ಲಕ್ಷ ವರ್ಷಗಳಾದರೂ ಒಂದು ಕೋತಿ ವಿಗ್ರಹಕ್ಕೆ ಇವತ್ತಿಗೂ ಪೂಜೆ ಮಾಡುತ್ತಾರೆ ಯಾಕೆ ಕೋತಿ ವಿಗ್ರಹಕ್ಕೆ ಮನುಷ್ಯರ ವಿಗ್ರಹಕ್ಕೆ ಯಾರು ಮಾಡೋದಿಲ್ಲ ಕೋತಿ ವಿಗ್ರಹಕ್ಕೆ ಅಷ್ಟು ಕಾಲದಿಂದಲೂ ಪೂಜೆ ನಡ್ಕೊಂಡು ಬಂದಿದೆ ಅಂತಂದ್ರೆ ಸಾಮಾನ್ಯ ಕಪಿ ಆಗಿರಲಿಲ್ಲ ನಮ್ಮೆಲ್ಲರೂ ಉಸಿರಾಡಿಸಬಹುದು ಇಷ್ಟು ಅತ್ಯದ್ಭುತವಾದ ರಾಮದೇವರ ಸೇವಾ ಮಾಡಿ ಇವತ್ತು ಅನುಗ್ರಹ ಮಾಡ್ತಾನೆ ಇದ್ದಾರೆ ನಮಗೂ ಮಾರ್ಗದರ್ಶನ ಮಾಡಿಕೊಡ್ತಾ ಇದ್ದಾರೆ ಹೀಗೆ ಪ್ರತಿ ಹೀಗೆ ನಡೀಬೇಕು ಇಲ್ಲ ದೇವತೆಗಳ ಏನು ಮಾಡಕ್ಕೆ ಅದಕ್ಕೆ ಹೀಗೆ ಮಾಡಿದ್ರು ಅಂದರೆ ಮುಂದಿನ ಒಂದು ಪ್ರಕಾರ ಮೊದಲು ತೋರಿಸ್ತಾರೆ ಸ್ವಲ್ಪ ಮುಂದಕ್ಕೆ ಹೋಗ್ತಿರಲಿಕ್ಕೆ ಛಾಯಾಗ್ರಹ ನೆರಳನ್ನ ಎಳಿತಾ ಇದ್ದಂತಹ ಸ್ನೇಹಿತಾ ಸ್ನೇಹಿತಾ ಅಂತ ನೋವುಗಳನ್ನ ಲಂಕಾವನಾಯ ಸಕಲಸ್ಯ ಚ ನಿಗ್ರಹ ಸಹ ಸಾಮರ್ಥ್ಯ ಲಂಕೆಯನ್ನ ರಕ್ಷಣೆ ಮಾಡಬೇಕು ಅಂತಾರೆ ಯಾರಂದ್ರವರು ಅಲ್ಲಿಗೆ ಹೋಗಬಾರದು ಅನ್ನೋದಕ್ಕೋಸ್ಕರನೇ ಅವಳು ಹೊರ ಕೊಟ್ಟಿದ್ವು ಯಾರಂದ್ರವರು ಲಂಕೆಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಲಂಕೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿರಲಿಲ್ಲ ಅದು ದ್ವೀಪ ಸುತ್ತಲೂ ರಕ್ಷಣೆ ಮಾಡ್ಲಿಕ್ಕೆ ಅಂತ ಈ ಸಿಂಬಿಕೆಯನ್ನು ಕೂಡಿಸಿಬಿಟ್ಟಿದ್ದಾರೆ ನೆರಳು ಬಂತು ರಾಕ್ಷಸಿ ಅದು ನುಂಗ್ಬಿಡ್ತೀನಿ ನೆರಳನ್ನು ಹೇಳಕೊಂಡು ನುಗ್ತಾ ಇದೆ ಯಾವುದು ಹೊರಗೆ ಬರಲಿಲ್ಲ ಅಂತ ಏನೇನೋ ಕತೆ ಹೇಳ್ತಾರೆ ಗೊತ್ತಿಲ್ಲ ಒಟ್ಟಂತೂ ಇರಬಹುದು ಅನ್ನೋದೊಂದು ಊಹೆ ಇದೆ ಇವುಗಳ ಸಿಂಹಿಕೆ ಅಲ್ಲ ಸಿಂಹಿಕೆ ಸತ್ ಹೋದ್ರು ಸುರಸೆ ಇರಬಹುದು ಅಂತೂ ಅಷ್ಟೆ ಸಿಂಹಿಕೆ ೇವರು ನೆರಳು ಹಿಡಿದು ಒಳಗೆ ಹಾಕೋತಾರೆ ಬ್ರಹ್ಮದೇವರ ವರ ಇದೆ ಏನಾದರೂ ಅದನ್ನೆಲ್ಲವನ್ನು ಕೂಡ ನುಂಗು ಹಾಕಿ ಹೋಗುತ್ತಾರೆ ಒಳಗೆ ನುಂಗು ಹಾಕಿ ಒಳಗೆ ಹೋಗಿ ಅವರು ಬ್ರಹ್ಮದೇವರ ಬರದೆಂದು ಅವಧಿ ಹೇಳಿದ್ದಾರೆ ಅವಳು ನತ್ತಿ ಸೀಳುಕೊಂಡು ಹೊರಗೆ ಬರ್ತಾರೆ ನತ್ತಿ ಸೀಳ್ಕೊಂಡು ಹೊರಗೆ ಮದುವೆ ತಾಯಿಯಲ್ಲಿ ಹೋಗಬೇಕು ಅಲ್ಲೋ ಹೊಟ್ಟುಬಿಟ್ಟು ಅಲ್ಲಿ ತೋರಿಸಿದ್ದೇನು ದೇವತೆಗಳನ್ನು ಮೀ ವರವನ್ನು ಮೀರ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಅವ್ರು ಮಾಡಿದ್ದಲ್ಲ ಅವು ಸಂತೋಷ ಪಡಿಸಬೇಕು ಅಂತಲೇ ವರಕ್ಕೆ ಬದ್ಧರೂ ವರವನ್ನು ಮೀರಿ ನಡೀಲಿಲ್ಲ ಅಷ್ಟೇ ಹಿಂದೆ ಇಲ್ಲಿ ಬ್ರಹ್ಮದೇವರ ವರವನ್ನೇ ಕಿತ್ತರಿಸಿದೆ ಅದೇನೇ ಅರ್ಥ ಅಲ್ಲಿಗೆ ಅದನ್ನೂ ಮೀರುವ ಶಕ್ತಿ ಇದೆ ಬ್ರಹ್ಮದೇವರ ವರವನ್ನು ಮೀರುವ ಶಕ್ತಿ ನನಗಿದೆ ತುಂಬಾ ಮುಖ್ಯ ಆಗುತ್ತೆ ಮುಂದಕ್ಕೆ ಇಲ್ಲಿ ಇಲ್ಲಿ ತೋರಿಸಿಕೊಂಡು ಇದೆಲ್ಲ ಒಂದೊಂದು ಒಂದೊಂದು ಅವರ ಗುಣಸೌಂದರ್ಯವನ್ನು ಚಿತ್ರಣ ಮಾಡತಕ್ಕಂತಹ ಅದ್ಭುತ ಪ್ರಕರಣಗಳು ಇಷ್ಟು ಮಾಡುತ್ತಾ ಪ್ರಾಕಾರ ರೂಪಗೀರವು ಪ್ರಾಪ್ಕಾರ ಅಂದರೆ ಸುತ್ತಲೂ ಪ್ರಾಕಾರದಂತೆ ಇರತಕ್ಕಂಥದ್ದು ಅಥ ಸಂಚು ಕೋಚ ದೋ ರೂಪು ಒಂದು ಹೋಗಿದ್ದಾರಲ್ಲ ತಿರುಗುಂಟ ಅಂತ ಪರ್ವತ ಅಲ್ಲೊಂದು ಲಂಬ ಶಿಖರ ಅಂತ ಒಂದು ಶಿಖರ ಇತ್ತು ಆ ಶಿಖರದಲ್ಲಿ ಹೋಗಿ ನಿಂತ್ಕೊಂಡಿರ್ತಾರೆ ಸ್ವಲ್ಪ ನಸುಗತ್ತಲಾಗಿದೆ ಆ ಕಾಲ ಸೂರ್ಯ ಮುಳಿದ ನಸುಗತ್ತಲಾಗಿದೆ ಅಷ್ಟೆ ಅಷ್ಟೊಳ ಚಕ್ಕೆ ತೊರಟೋದು ಮುಳಿಯೋದನ್ನ ಹೋಗಲಿಕ್ಕೆ ಬಹಳ ಸಮಯ ತಗೊಳ್ಳಿಲ್ಲ ಕತ್ಲಾಗುವುದೊಳಗೆ ಸೇರಿಕೊಂಡಿದ್ದಾರೆ ಸೂರ್ಯಾಸ್ತ ಆಗುವಾಗ ಹೊರಟಿದ್ದು ಕತ್ತಲಾಗುವುದ್ರೊಳಗೆ ಅದು ಸೇರಿಕೊಂಡಿದ್ದಾರೆ ಅಂಕಾಪುಟ್ಟಣಕ್ಕೆ ಹೋಗಿದ್ದಾಯ್ತಾ ಈ ಲಂಕಾಪಟ್ಟಣ ಅಲ್ಲ ಇದು ಬೆಂಕಿಪಟ್ಟಣ ಅನ್ನೋದು ಮಾಚ ಈ ಲಂಕಾಪಟ್ಟಣ ಅಲ್ಲ ಇದು ಇದು ಮಾರುಕಾಂತರ ಅಂತ ನಿರ್ಮಾಣ ಆಯ್ತಾರಲ್ಲ ಅದು ಪ್ರಾಯ ಆಗಿರ್ಬೋದು ಶ್ರೀಲಂಕಾ ಲಂಕಾಪಟ್ಟಣ ಅಲ್ಲ ಇರುತ್ತೆ ಅದೃಶ್ಯವಾಗಿದೆ ಯಾಕಂದ್ರೆ ವಿಭೀಷಣಾದಿಗಳು ಇವತ್ತಿಗೂ ರಾಕ್ಷಸರನ್ನು ಆಳ್ತಾ ಇದ್ದಾರೆ ಅಲ್ಲೊಂದು ವೈಷ್ಣವ ಸಾಮ್ರಾಜ್ಯ ನಡೀತಾ ಇದೆ ಅದಲ್ಲ ಹೀಗಾಗಿ ಅಲ್ಲಿಗೆ ಲಂಬ ಅಂತ ಒಂದು ಶಿಖರ ಅಲ್ಲಿಗೆ ಹಾರಿ ನಿಂತುಕೊಂಡು ಸಂಚುಕೋಚ ತಮ್ಮ ದೊಡ್ಡ ರೂಪಗಳನ್ನು ಚಿಕ್ಕದು ಮಾಡಿಬಿಡ್ತಾರೆ ಸಂಕೋಚ ಮಾಡ್ಬಿಡ್ತಾರೆ ಸಂಕೋಚ ಮಾಡಿಕೊಳ್ಳೋದು ಚಿಕ್ಕದು ಮಾಡ್ಕೊಳ್ಳೋದು ಅಂತ ಅದು ಮನಸ್ಸು ಸಂಕೋಚ ಮಾಡಿಕೊಳ್ಬೇಡಿ ಮಾತು ಸಂಕೋಚ ಮಾಡ್ಕೊಬೇಡಿ ಅಂತ ಅದರ್ಥ ಮನೆಗೆ ಬಂದವರು ಸಂಕೋಚ ಮಾಡ್ಕೋಬೇಡಿ ಯಾರು ಏನು ಸಂಕೋಚ ಮಾಡ್ಕೋಬಾರದು ಸಂಕೋಚ ಅಂದರೆ ಚಿಕ್ಕದು ಏನು ಸಂಕೋಚ ತುಂಬ ಮನೆಯಲ್ಲಾದರೆ ಭಾಳ ಮಾತಾಡ್ತಿರ್ತಾರೆ ಈ ಸ್ವಲ್ಪ ಮಾತಾಡ್ತಾರೆ ಮನೆಯಲ್ಲಾದರೂ ಇದು ಏನೇನೋ ಕೇಳ್ತಿರ್ತಾರೆ ಸ್ವಲ್ಪ ಹಾಕಿಸ್ಕೊತಾರೆ ಜಾಸ್ತಿ ಹಾಕಿಸ್ಕೊಳ್ತಾರೆ ಸಂಕೋಚ ಮಾಡಿಕೊಳ್ಬೇಡಿ ಮನೆಯಲ್ಲೇ ಹೇಳ್ತೀನಿ ನಿಮ್ಮನೆಯಿಂದ ಹೇಳ್ಕೊಡಿ ಇವೆಲ್ಲ ಅಂತ ಸಂಕೋಚ ಅಂದರೆ ಏನರ್ಥ ಚಿಕ್ಕದು ಮಾಡುದು ಚಿಕ್ಕದು ಮಾಡಿಕೊಳ್ಬೋದು ಅಲ್ಲಿ ಸಂಚುಕೋಚ चि रूप तक भूत बिड़ सम रात्र स्वल कल पूर्ण आगे रात्रि आगे तनक अल्दार समित बेक् चिंत तक बल बेक्ट में आचार्य केूत् बिड़ समित बिड़े बेक इे अस्ट दुड रूप तक इूपा महिम सौंदर्य ಶರೀರವನ್ನು ಎಷ್ಟು ಬೇಕುಕೊಳ್ಳಿಕ್ಕೂ ಬರುತ್ತೆ ಎಷ್ಟು ಬೇಕಾದ್ರೂ ದೊಡ್ಡದಾಗಿ ಬೆಳೆಸಿಕೊಳ್ಳಿಕ್ಕೂ ಬರುತ್ತೆ ಇದೊಂದು ಅದ್ಭುತವಾದ ಗುಣ ಶಕ್ತಿ ಇದು ವಿಭೂತಿಗಳಲ್ಲಿ ಇದು ಒಂದು ವಿಭೂತಿ ಎಂಟು ವಿಭೂತಿ ಚಿಕ್ಕ ರೂಪವನ್ನು ತಗೊಂಡು ಮೆಲ್ಲಿಗೆ ಹಾಕೊಂಡು ಹೋಗ್ತಾ ಇರ್ತಾರೆ ಲಂಕಾ ಪಟ್ಟಣದ ಒಳಗಡೆ ಲಂಕಿಣಿ ಎದುರಿಗೆ ಬರ್ತಾಳೆ ಲಂಕಿಣಿ ಅಂತ ಆ ಗ್ರಾಮವನ್ನ ಲಂಕಾ ಪಟ್ಟಣವನ್ನೇ ಪಟ್ಟಣವನ್ನ ರಾವಣ ಬರೋದಕ್ಕಿಂತ ಮುಂಚೆ ರಾವಣ ಸತ್ತು ಮೇಲೂ ನಿಯಂತ್ರಣ ಮಾಡ್ತಾ ಗ್ರಾಮ ದೇವತೆ ಅವಳ ಆಕಾರಕ್ಕೆ ಕಾಲಕ್ಕೆ ಬಂದು ತಡಿತಾಳ ಯಾರು ಎಲ್ಲಿ ಹೋಗ್ತಾ ಇತ್ತು ಕಪ್ಪಾಳ ಕೊಂಡು ಹೊಡಿತಾಳೆ ಹೆಣ್ಣು ಮಕ್ಕಳ ಎಲ್ಲೂ ಕಪಾಳ ಕೊಟ್ಟದ ಇತಿಹಾಸವೇ ಇಲ್ಲ ಅವಳಿಗೆ ಕಪಾಳ ಕೊಟ್ಟದೊಂದು ಇತಿಹಾಸ ಇದೆ ಯಾಕೆಂದರೆ ರಾವಣನ ಜೊತೆಯಲ್ಲಿ ಸೇರಿ ತಲೆ ಹೋಗಿತ್ತು ಅದನ್ನ ನೆಟ್ಟಗಾಗಬೇಕಾಗಿದ್ದರೆ ಪಟ್ಟುಕೊಡಬೇಕಾಯಿತು ಅದಕ್ಕೋಸ್ಕರನೇ ಅವಳಿಗೆ ಒಳ್ಳೆ ಪಟ್ಟು ಕೊಡುತ್ತಾರೆಯ ಶ್ವತ ಸ್ವಮುಷ್ಟಿ ಪಿಷ್ಟಾಂತ ಬಂದೇ ಕೊಟ್ಟರೆ ಒಂದಷ್ಟು ಭಾಗ ಪುಡಿ ಪುಡಿಯಾಗಿ ಬಿಡಬೇಕು ದೊಡ್ಡ ರಕ್ಷಿಸುವ ಸಾಮರ್ಥ್ಯ ಬೇರೆ ಅವಳು ಪುಡಿಪುಡಿಯಾಗಿ ಬಿಡಬೇಕು ಸ್ವಮುಷ್ಟಿ ಪಿಷ್ಟಾಂ ತಯಾ ಅನುಮತೆಯೇ ಆ ಕಾಲಕ್ಕೆ ಅವಳು ಅರ್ಥ ಆಗುತ್ತೆ ಅವಾಗ ಇಲ್ಲ ಹೋಗಿ ನಿಮಗೆ ಅವಕಾಶ ಕೊಡ್ತೇನೆ ಅಂತ ತಯಾ ಅನುಮತ ಹೋಗಿ ಅಂತ ಅವಳಿಗೆ ಕೇಳಿಕೊಂಡಾಗ ಮತ್ತೊಳಗಡೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಎಲ್ಲ ಕಡೆಯಲ್ಲೂ ಜಾಲಾಡಿದ್ದಾರೆ ವಾಲ್ಮೀಕಿ ರಾಮಾಯಣದ ತುಂಬಾ ವಿಸ್ತಾರ ಪ್ರಕರಣ ರಾವಣನ ಮಂದಿರಕ್ಕೆ ಹೋದ್ರಂತೆ ಅಂತಪುರಕ್ಕೆ ಹೋದರಂತೆ ಹೋದ್ರಂತೆ ಮಲ್ಕೊಂಡು ಅಲ್ಲಿ ಅಕರಾಳ ವಿಕ್ರಾಳ ಮೈಮೇಲೆ ಬಟ್ಟೆ ಇಲ್ಲದೇನೆ ಮದ್ಯಪಾನ ಮಾಡಿ ಸ್ತ್ರೀಯರು ಪುರುಷರು ವ್ಯತ್ಯಾಸ ಇಲ್ಲದೆ ಕೆಟ್ಟ ಕೆಟ್ಟದಾಗೆಲ್ಲ ಬಿದ್ದಿದ್ದವರನ್ನೆಲ್ಲ ನೋಡ್ತಾರೆ ಯಾಕೆ ಅಲ್ಲೆಲ್ಲೂ ಹೋರು ಅವ್ರಿಗೆ ಗೊತ್ತಿಲ್ಲ ಇರ್ಲಿಕ್ಕಾಗು ಸಾಧ್ಯ ಯಾಕಲ್ಲ ಹುಡುಕುದು ಅಂದ್ರೆ ನಮಗೆ ಎಚ್ಚರ ಕೊಟ್ಟು ಯಾವಾಗ ಜ್ಞಾನಿಗಳು ಮನೆಗೆ ಬರ್ತಾರೆ ಅಪಚಾರ ಮಾಡಿದೀನಿ ಅಂತಂದ್ರೆ ಅದನ್ನ ರಿಪೋರ್ಟ್ ಮಾಡ್ತಾರೆ ದೇವರಿಗೆ ಅಲ್ಲಿ ವಿಭೀಷಣ ಬರ್ತಾನೆ ಮುಂದೆ ಅಂತ ಕೇಳುತ್ತೇವೆ ವಿಭೀಷಣ ಬರ್ತಾನೆ ಅಂತ ಎಲ್ಲರಿಗೂ ಇಲಾಖೆ ಮಾಡ್ತಾರೆ ಅಪ್ಪ ಎಲ್ಲ ಸ್ವಾಮಿ ಬಹಳ ಇಷ್ಟವನ್ನ ನೋಡಿದ್ದೇನೆ ಮನೆಗೆ ಹೋಗಿದ್ದೆ ರಾತ್ರಿ ಮಧ್ಯರಾತ್ರಿ ಹೋಗಿದ್ದೆ ಈ ಹೊತ್ತಿಗೆ ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಟೈಮ್ ಹೋಗಿದ್ದೆ ನಾನು ಆ ಸಮಯದಲ್ಲೂ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದ ವಿಷ್ಣವತ್ ಮಾತ ಅವಶ್ಯನ ಗ್ರಾಹಕ ತೆಗೆದು ಪರಮಾತ್ಮ ಭಾರತ ಭೂಮಿಯಲ್ಲಿ ಲಂಕಾಪಟ್ಟಣದ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ ನೀನೇ ರಾಜ ರಾವಣ ಸತ್ತ ಅಂತ ಅಂದ್ರೆ ಹನುಮಂತ ದೇವರ ಮಾತಿಗೆ ಎಷ್ಟು ಬೆಲೆ ಇದೆ ಮನೆಗೆ ಸಂದೇಹ ಹೊತ್ತಿಗೆ ರುದ್ರದೇವರು ಓಡಾಡ್ತಿರ್ತಾರೆ ಹನುಮಂತ ದೇವರು ಬೇರೆ ತತ್ವಾಭಿಮಾನಿ ದೇವತೆಗಳು ಆ ಕಾಲಕ್ಕೆ ತಕ್ಕಂತೆ ನಮ್ದೆಲ್ಲ ಜಾಗ ನಾವು ಮನೆಯಂತ ಮಾಡಿಕೊಂಡ್ರೆ ಗೋರ್ಮೆಂಟ್ ಅಲ್ಲಿ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ ತಾತ್ಕಾಲಿಕವಾಗಿ ಸಂಜೆ ಹೊತ್ತಲ್ಲಿ ಆ ಧಾರಾವಾಹಿಗಳನ್ನ ಹಾಕೊಂಡು ಕುತ್ಕೊಂಡು ಅಳತಾಕ್ರಂತ ಇದೆ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲ ದುಡ್ತಿರ್ತಾರೆ ಚೆನ್ನಾಗಿ ತಂದ ಹಾಕ್ತಿರ್ತಾರೆ ಚೆನ್ನಾಗಿ ತಿಳ್ಕೊಂಡು ಉಂಡ್ಕೊಂಡು ಮನೆಯಲ್ಲಿ ಹೆಣ್ಮಕ್ಳು ಇರಬಾರದೆ ಧಾರಾವಾಹಿ ನೋಡ್ಕೊಂಡು ಅಳತಾರೆ ಹಳ್ಳಿಕ್ಕೆಲ್ಲ ಅಂತ ಬೇಕಾಗಿ ದುಃಖಪಡ ಪ್ರಸಂಗ ಅಲ್ಲಿ ಇನ್ನೇನು ಹೇಳ್ಬೇಕು ನಾನು ಅದ್ರಿಂದ ನಡೆಸಬಾರದು ಮನೆಯಲ್ಲಿ ದೊಡ್ಡವರು ಮನೆಗೆ ಬರುವಾಗ ಎಚ್ಚರ ಇರಬೇಕು ಅದಕ್ಕೆಲ್ಲ ಕಡೆ ಓಡಾಡಿ ಸಾಕ್ಷಿ ಹೆಣ್ಣೆಕ್ಕೋಸ್ಕರ ಎಲ್ಲಾ ಕಡೆ ಮತ್ತೆ ಅಲ್ಲೆಲ್ಲೇ ಯಾಕೆ ಓಡಾಡಿದ್ರು ಅವರಿಗೆ ದಡ್ರ ಗೊತ್ತಲ್ಲ ಅವರಿಗೆ ಸಿತಾಕೃತಿ ಎಲ್ಲಿದ್ರೆ ತಕ್ಷಣ ಹೋಗಿದ್ರಾಗಿರೋದು ಮಾರ್ಗವಾಣೋ ಬಹಿಷ್ಠಾಂತಹ ಸಹ ಅಶೋಕ ಮನೆಗ ತಲೆ ಅಲ್ಲಿ ನೋಡಿದ್ರು ಯಾರು ನೀನು ಅಂತ ಮಾತಾಡಿಸಿಕೊಂಡು ಸುಮ್ಮನೆ ಬಂದು ಬಿಟ್ಟಿದ್ರೆ ಏನು ಇಲ್ಲ ರಾಮದೇವರೇ ಹತ್ಕೊಂಡು ಕರ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ ಬಾಲಿವುಡ್ ನಾಟಕ ಕಂಪನಿಯಲ್ಲಿ ಅಮ್ಮನವರು ತಾವು ಅಯ್ಯೋ ನನಗೆ ರಾಮದೇವರು ಬೇಕಪ್ಪ ಅಂತ ಸೀತಾಕಿಂತ ಒಳಗೆ ಹೋಗ್ಕೊಂಡು ವೇದವಂತಿ ಹೋಗುದರಿಂದ ಅವರು ಆಟ ಆಡ್ತಾ ಇದ್ದಾರೆ ಅಯ್ಯಯ್ಯೋ ನನ್ನ ಹೆಂಡತಿ ಅವ ಆಳ್ತಾ ಕೂತಿದ್ದ ನನಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಅವ್ರು ಮಕ್ಕಳಾಗ್ಬೇಕಾದ್ರು ಬಹಳ ಹತ್ತಿರದ ಭಕ್ತ ಅಂತ ನಾವು ತಿಳ್ಕೊಟ್ಟಿದ್ದೇವೆ ಅಂತವರು ಹೋಗ್ಬಂದುಬಿಟ್ರೆ ಏನಂತಾರೆ ಮುಂದ್ಕೊಂಡು ಹೋಗ್ತಾರೆ ಪ್ರಿಯ ನಟನ ಪಟು ಹೂ ಏನಂತ ಪಟ್ಟಿರಾಚಾರೇ ಪ್ರಿಯ ನಟನ ಪಟು ಹೂ ಉಷ್ಟಿಷ್ಟು ಅವ್ರು ಹೆಂಗ ಹಂಗ ನಟನೆ ಮಾಡಬೇಕು ಅದು ನೋಡ್ತಾ ಇರ್ತಾರೆ ಜನ ಯಾರ್ಯಾರು ನೋಡ್ತಾರೆ ಅಂತ ಮುಂದೆ ಪಟ್ಟಿ ಇದೆ ಅಂತ ಅವ್ರು ಆ ಕಾರ್ಯಕ್ಕೆ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಾಗ ನಡ್ಕೋಬೇಕು ಹೇಳೋ ಅದನ್ನಲ್ಲ ಪಶ್ಯತಾನ್ ಕಲಿ ಮುಖ್ಯಾನ ವಿಡಂಬೋ ಕೃತೋಭವೇ ದೈತ್ಯ ನೋಡ್ತಿರ್ತಾರೆ ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಆದರೆ ಕಲ್ಯಾದಿ ದೈತ್ಯ ನೋಡ್ತಿರ್ತಾರೆ ಆಮೇಲೆ ಜ್ಞಾನಿಗಳು ನೋಡ್ತಾ ಇದ್ದಾರೆ ದೇವತೆಗಳು ಮುಂತಾದವರು ಋಷಿಗಳು ಮುನಿಗಳು ಯೋಗದೃಷ್ಟಿ ಇದ್ದವರು ನೋಡ್ತಾರೆ ಇದನ್ನೆಲ್ಲ ಚರಿತ್ರೆಗಳನ್ನು ಯೋಗದೃಷ್ಟಿಯಿಂದ ಕೇಳಿದವರು ದಾಖಲೆ ಮಾಡಿದಾಗ ಅವರು ಮುಂದೆ ಕೇಳೋದಿದ್ದಾರೆ ಆ ಕೇಳಿದವ್ರು ಏನ್ ಮಾಡಿದ್ರು ಅಂತೆಲ್ಲ ಕೇಳಿಸ್ಕೊಳ್ತಾ ಇಲ್ಲ ಅವರು ಒಂದು ಹಾಗೆ ಇನ್ಸ್ಪಿರೇಷನ್ ಆಗೋದು ಬೇಡ ಅದಕ್ಕೆ ಯಾರು ನಡ್ಕೋಬೇಕು ಹಾಗೆ ಹೆಣ್ಣೆ ನಮಗೆ ರಾಮಚಂದ್ರ ದೇವರಿಗೆ ಯಾವುದು ಅತ್ಯಂತ ಪ್ರಿಯವಾಗುವುದು ಎಲ್ಲಾ ಕಡೆ ಹುಡುಕುದಿಯಾ ರಾಮದೇವ್ರ ನಾಳೆ ಕೇಳಿದ್ರೆ ಏನ್ ಮಾಡುದು ಇಲ್ಲ ನಾವ್ ಇಲ್ಲಿ ಮಾತ್ರ ಹೋಗ್ಬಂದು ಸುಮ್ನೆ ಯಾರೋ ಒಬ್ಬರು ಕೆಲಸ ಕಳಿಸ್ಕೊಟ್ಟಿದ್ದಾರೆ ಪೆತ್ಪೆದೂ ಹೋಗಿ ಆ ಪದಾರ್ಥ ಅಂತ ಹೇಳ್ಕೊಂಡ್ ಅಂದ್ರೆ ಮತ್ತೆ ಯಾರೋ ಇದ್ರು ಅವ್ರು ಕೊಟ್ಟು ಯಾರೋ ಸಿಕ್ಕುದಿರೋ ಅವ್ರು ಕೈ ಕೊಟ್ಟು ಯಾರೋ ಯಾರು ಗೊತ್ತೋ ನಿಂಗೆ ನೀವು ಬೇರೆಯವರು ಹೌದಾರಲ್ಲ ಫೇಕ್ ಹೋಗಿಕ್ಕೂ ಗೊತ್ತಾ ನಿಮಗೆ ಹೋಗಿ ಕೊಟ್ಟು ಬಂದ್ಯಾ ಎಲ್ಲ ಕಡೆ ನೋಡಿದ್ಯಾ ಇಲ್ಲ ಎಲ್ಲ ಕಡೆ ನೋಡಲಿಲ್ಲ ನಾನು ಕೆಲಸ ಮಾಡೋ ಶೈಲಿನೇ ಹಾಗಲ್ಲ ಕೆಲಸ ಮಾಡೋದು ಅಂತಂದರೆ ಅದು ಪೂರ್ಣ ಇರಬೇಕು ಪರ್ಫೆಕ್ಟ್ ಇರಬೇಕು ಅದು ತೋರಿಸ್ಕೊಡ್ತಾರೆ ಹಣದ್ದು ಸರ್ವತ್ರ ಹುಡುಕಾಡಿದೆ ಯಾರ್ಯಾರು ಅಂತ ನೋಡಿದ್ರು ಅವ್ರ ನಾಳೆ ರಿಪೋರ್ಟ್ ಮಾಡಬೇಕಾಗಿತ್ತು ಪ್ರತಿಯೊಂದು ನೋಡಿದಾರು ನೋಡ್ಕೊಂಡು ಹೌದು ಕಲ್ಸ್ಕೊಡ್ತಾರೆ ನನಗೆ ನಾವು ಹೇಗಿರ್ಬೇಕು ಭಗವಂತನ ಸೇವಾ ಮಾಡುವುದನ್ನು ಹೆಂಗಂದ್ರಂಗೆ ಮಾಡ್ಬಿಟ್ಟು ಏನೋ ಒಂದು ಮಾಡಬಹುದು ಿಶ್ರದ್ಧೆಯಿಂದ ನಡೆಸಬೇಕಾಗಿದ್ರೆ ಅಲ್ಲೇನೆ ಶ್ರದ್ಧಾ ಇಟ್ಟು ನಾವು ಮಾಡಬೇಕಾಗಿದ್ರೆ ಎಷ್ಟು ಎಚ್ಚರ ಇರಬೇಕು ಇದರ ಮೇಲೆ ಇಬ್ಬರಿಗೆ ಸಾಧನೆ ಆಗುವುದಿಲ್ಲ ಸಾತ್ವಿಕರು ಇದನ್ನು ನೋಡಿದ್ರು ಎಷ್ಟು ರಾಮದೇವರ ತಕ್ಕಂತೆ ನಾಡಿಗೆ ತಕ್ಕಂತೆ ನಾಡಿಗೆ ಮಾಡ್ತಾರೆ ನೋಡಿದ್ರು ಅಂತ ಆನಂದ ಪಡ್ತಾರೆ ಪ್ರಮದ ದ್ವೇಷಭಾಯಾಮ್ ಇದಾಗಬೇಕು ಅದರಂತೆ ಕಲ್ಯಾಣಿ ದೈತ್ಯರಿಗೆ ದ್ವೇಷೋದ್ರೇಕ ಕೌತಿ ಕೋತಿ ಏನು ಬುದ್ಧಿ ನೋಡಿ ಎಲ್ಲಾಗ್ಲೂ ಹುಡುಕೊಂಡು ಓಡಾಡುತ್ತೆ ಹಾಗೆ ಸೀತಾದೇವಿಯಲ್ಲಿದ್ದಾದ ಋದ್ರ ಬಗ್ಗೆ ಹೇಳಿ ಕಳಿಸಿದ್ರು ಕೂಡ ಈ ಬುದ್ಧಿಯಿಂದ ನೋಡಿದಕ್ಕೆ ಅವ್ರು ಬೈಕೋಬೇಕು ಅವ್ರಿಗೆ ಅವರು ಸಾಧನೆ ಆಗಬೇಕು ಇವು ದಟ್ಟು ಅಂತ ತಿಳ್ಕೊಂಡು ಇವ್ರ ಮೇಲೆ ಆಕ್ರಮಣ ಮಾಡಬೇಕು ಅವರು ಎಷ್ಟು ಕೆಲಸ ಆರು ಹೋಯ್ತು ಒಂದರಲ್ಲೇ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ವ್ಯಾಪಾರವನ್ನು ನಡೆಸಿದ್ದಾರೆ ಆ ಕಾಲದಲ್ಲೇ ತಾತೇಷ್ಠ ಸಮಯದಾಯ ಅಂಗುಲಿ ಯಮದಾ ರಾಮಚಂದ್ರ ದೇವರ ಅಂಗುಲಿ ಅಕ ಬೆರಳು ಅದಕ್ಕೆ ಹಾಕುವಂತಹ ಅಂಗುರವನ್ನು ತಗೊಂಡು ಸೀತಾ ಯಾರಿ ಜೈವಾಸನ್ ಆಕೃತಿಯ ಸ್ಥಾನ ಸರ್ವಶಾ ಸೀತಾದೇವಿಯರಿಗೆ ಏನೇನು ಆಭರಣ ಇತ್ತು ಆಕೃತಿಗೂ ಆ ಎಲ್ಲ ಆಭರಣ ಇತ್ತು ಇಲ್ಲದ್ರೆ ಸೀತಾದೇವಿ ಇಲ್ಲೇ ಇಲ್ಲ ಅವರು ಚೂಡಾವಣೆ ಕೊಟ್ಟಿದ್ದ ಹಾಗೆ ಮಂಚೂನ್ ಕೇಳಿದೆ ಭೂಷಣಿದ್ವಿಧುತ್ವ ತಾನೇ ವಾಸಥೈವಚ ಅದೇ ಆಭರಣ ಅದೇ ರೀತಿಯಲ್ಲೇ ಇತ್ತು ಈಗ ಅದೇ ಪ್ಯಾಟ್ರನ್ ಮಾಡೋದು ಕಷ್ಟ ಆ ಕಾಲಕ್ಕೆ ಕೇಳಿದ್ದೇರ ಅದನ್ನು ಅಂಥಾದ ಹಾಗೆ ಮಾಡಿ ಅದೇ ತರಹದ ಚೂಡಾವಣೆಯನ್ನೇ ಸೀತಾದೇವಿಯರ ಆಕೃತಿ ಒಳಗಡೆಯಲ್ಲಿದ್ದ ವೇದವತಿ ದೇವಿ ದೇವ್ಯಾತಾಂತಿ ಹೇಳಿದ್ದಾರೆ ವೇದವತಿ ದೇವಿಯರು ಹನುಮಂತ ದೇವರ ನಮಸ್ಕಾರ ಸ್ವೀಕಾರ ಮಾಡಿ ಮಾತಾಡ್ತಾರೆ ಮಾತ್ರ ಬಾಕಿ ಸಮಯದಲ್ಲಿ ಮಾತಾಡಲಿಕ್ಕೆ ಇಂದ್ರ ದೇವರು ಕೂತಿದ್ರು ನಮಸ್ಕಾರ ಮಾಡಿದ್ದನ್ನ ವೇದವತಿ ದೇವಿಯನ್ನು ತೋರಿಸುತ್ತಾರೆ ವೇದವತಿ ದೇವಿ ಅಂದ್ರೆ ಬೇರೆ ಯಾರು ಅಲ್ಲ ಇನ್ನು ಮುಂದೆ ಪದ್ಮಾವತಿ ಆಗುವ ಸಾಕ್ಷಾ ಲಕ್ಷ್ಮೀ ದೇವಿಯೇ ಬೇರೆ ಯಾರು ಅಲ್ಲ ಅವ್ರಿಗೆ ನಮಸ್ಕಾರ ಮಾಡಿ ಅದು ಇನ್ನೊಂದು ರೂಪ ರಮಾದೇವಿಯರ ರೂಪwidehat chudramani divyam dadum ramaya sadatu yadyapye tanna pashyanti misachara gana stute alliddavaru nodlilla adare dilokacharina sarve dilokadalli iruvavaru pashyanti rushayeyevacha yoga gnana inda nodta iruvuvignanigalu desham pidam banayeva daitchara vancharayacha pashyatam kalihukhyara vidamboyam hruto bhavet kattuakarya vinam sarvam vishanka pavanaatmajha ಎಲ್ಲೂ ಮತ್ತು ಸಂದೇಹ ಇಲ್ಲ ಹಾಗೆ ಮಾಡಲ ಈಗ ಮಾಡಲ ಅದು ಮಾಡಲ ಏನು ಮಾಡಲಿ ಈಗ ಈಗೇನು ಮಾಡಿ ತನಕ ಆಯಿತು ಮುಂದೆ ಏನು ಮಾಡಿ ಆ ಯೋಜನೆಯೇ ಇಲ್ಲ ವಿಷ ಪವರ ಇಷ್ಟಿಷ್ಟಾದ್ಮೇಲೆ ಇಷ್ಟಿಷ್ಟು ಮಾಡಬೇಕು ಅಂತ ಭೌತಿಕ ವ್ಯವಸ್ಥೆ ಇಷ್ಟು ಕೆಲಸಕ್ಕೆ ಬಂದಿದ್ದೀನಿ ಇಷ್ಟಾಗಬೇಕು ಇಷ್ಟು ಬೆಳಗ್ಗೆ ಆಗೋದೊಳಗೆ ಸೂರ್ಯಾಸ್ತದೊಳಗು ಅಲ್ಲಿ ಹೊರಟಿದ್ದು ಸೂರ್ಯೋದಯ ಆಗೋದೊಳಗೆ ತಪಿಗಳ ಹತ್ತಿರ ನಿಂತುಬಿಡಬೇಕು ಅವು ಎಚ್ಚರ ಆಗಿ ಎದ್ದು ಕುತ್ಕೊಂಡು ಅವ್ನು ಸಂಸ್ಥದ ಅರ್ಘ್ಯ ಕೊಡೋದ್ರೊಳಗೆ ಹೊರಟಿರೋ ಹೊರಡಿದು ಹೊರಡಿಸ್ಬಿಡ್ಬೇಕಾಗುತ್ತೆ ಅಷ್ಟೊಳಗೆ ಹೊರಟು ಮಾಡಬೇಕು ಒಂದು ಸಂದೇಹ ಇಲ್ಲ ನಿಂತು ಬಿಟ್ಟು ಆಗಲೇ ಆತ್ಮಾವಿಷ್ಕರಣೆ ಚಿತ್ತೊಬ್ಬ ಬಂದಿದ್ದೀನಿ ಅನ್ನೋ ತೋರಿಸ್ಕೊಡ್ಬೇಕಲ್ಲ ರಾಮ ತಳ ತಂದ್ರೆ ಬಂದು ಹೋದಿಲ್ಲ ರಾಮದೂತನ ಶಕ್ತಿಗೆ ಒಟ್ಟು ಅಂತ ತೋರಿಸ್ಕೊಡ್ಬೇಕು ರಾಮದೇವರು ಅಂದ್ರೆ ಹೆದರು ನಡೆದು ಸಾಯ್ಬೇಕು ಪ್ರತಿಯೊಬ್ಬರು ಕೂಡ ಒಬ್ಬ ದೂತ ಹೀಗಿದ್ದಾರೆಂದ್ರೆ ನೀನು ಹೇಗಿದ್ದಾರೆ ಅದನ್ನು ಸಾಧಿಸಿದ್ರು ಅದು ತಾವ ಯಾರು ಅನ್ನೋದನ್ನ ಆವಿಷ್ಕಾರ ಮಾಡ್ಲಿಕ್ಕೆ ಪ್ರಕಟಣೆ ಮಾಡ್ಲಿಕ್ಕೋಸ್ಕರವಾಗಿ ಮನಸ್ಸು ಇಟ್ಟು ಏನ್ ಮಾಡಿದ್ರೆ ಆಗುತ್ತೆ ಬೆಳೆ ಬೆಳಗಿನಿಂದ ಯಾರು ಹಸುವಾಗುತ್ತೆ ಸಾಧಾರಣ ಕೇಳಿಬಿಟ್ಟು ಎಷ್ಟೊತ್ತಿದ್ರು ಬೆಡ್ ಕಾಫಿ ಕುಡಿಯೋರಿಗೆ ಬೇರೆ ಹಸನ್ಯ ಈ ಬೆಳಗ್ಗೆ ಬೆಳಗಿನ ಜಾವ ಬೇರೆ ಯಾರಿಗೂ ಹಸುವಾಗಲ್ಲ ಆಗ ಹಸುವಾಯಿತು ಅನ್ನೋ ರೀತಿಯಲ್ಲಿ ನಾಟಕ ಮಾಡಿ ಅಲ್ಲಿದ್ದ ಅಶೋಕವನವನ್ನೆಲ್ಲ ಧ್ವಂಸಗೊಳಿಸಿ ಏನೋ ಒಂದು ಕಫಿ ಬಂತು ಧ್ವಂಸ ಮಾಡಿಬಿಡ್ತು ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟು ನೋಡಿಕೊಳ್ಳಿಕ್ಕೆ ಅಂತಲೇ ಇದ್ದಂತಹ ಅಪಾರ ದೊಡ್ಡ ರಜನೀಚರ ವಿನಾಚಮು ಕಾಂಕಾಣ ದೊಡ್ಡ ರಕ್ಷಸರ ಗುಂಪನ್ನು ನಾಶ ಮಾಡಿಬಿಡ್ತಾರೆ ಬೆಳಗಿನ ಜಾವ ಅವನ ಬಂದು ಮಾತಾಡ್ಕೊಂಡು ಹೋಗಿರ್ತಾನೆ ಯಾರು ರಾವಣ ಅಷ್ಟೊಳಗೆ ಅವನು ಹೋಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಬೆಳಗಿಂದ ಅವನ ನಿದ್ದೆ ಒಂದು ಮಾಡ್ತಾನೆ ರೈತರು ಅಂತ ಅರ್ಥ ನಿದ್ದೆ ಮಾಡಲಿಕ್ಕೆ ಅಂತ ಹೋಗಿದ್ದಾನೆ ಆ ಹೊತ್ತಿಗೆ ಸರಿಯಾಗಿ ಎಷ್ಟು ಅದನ್ನು ತುಂಬಗೊಳಿಸು ಸುದ್ದಿ ಬಂತು ಆವಾಗ ಎಷ್ಟು ದೊಡ್ಡ ಸೇನೆಯನ್ನು ಕಳಿಸ್ಕೊಡ್ತಾನೆ ತನ್ನ ಮಗನ ಜೊತೆಯಲ್ಲಿ ಅವನಿಬ್ಬರು ಮಕ್ಕಳು ಒಂದು ಮೇಘನಾಥ ಅಥವಾ ಇಂದ್ರಜಿತ್ ಇನ್ನೊಬ್ಬ ಅಕ್ಷಕುಮಾರ ಆ ಅಕ್ಷಕುಮಾರನ ಜೊತೆಯಲ್ಲಿ ದೊಡ್ಡ ಸೇನೆಯನ್ನು ಕಳಿಸ್ಕೊಡ್ತಾನೆ ಎಷ್ಟು ದೊಡ್ಡ ಸೇನೆ ಅಂದರೆ ಅಶೀತಿ ಕೋಟಿ ಯೂಥಪಂ ಪುರಸ್ಸಾರಾಷ್ಟ್ರಂ ಅನೇಕ ಸಂಕುಲಂ ಕಪೀಂದ್ರಾಮ ಎಂತಹ ಬಲ ಕಳಿಸಿಕೊಟ್ಟಿದ್ದ ಅಂತಂದ್ರೆ ಅಶೀತಿ ಕೋಟಿ ಯೂಥಪಂ ಎಂಬತ್ತು ಕೋಟಿ ಎಂಬತ್ತು ಜನ ಇದ್ರಂತೆ ಸೈನಿಕರಲ್ಲ ದಂಡನಾಯಕರು ಇಷ್ಟು ಜನ ಇದ್ರಂತೆ ದಂಡನಾಯಕರು ಸೇನಾಧಿಪತಿಗಳು ಇಷ್ಟು ಜನ ಇದ್ರು ಈ ಸೇನೆ ಎಷ್ಟು ತೂಗೇ ಮಾಡಿಕೊಂಡಿದ್ರು ಹೇಳೋಲ್ಲ ಅಚ್ಚ ಹೇಳಿಲ್ಲ ಸೇನಾ ನಾಯಕರು ಇಷ್ಟಿದ್ದರೆ ಇಷ್ಟು ಸೇನೆಗಳಿತ್ತು ಎಂಬತ್ತು ಕೋಟಿ ಎಂಬತ್ತು ಸಾವಿರ ಇಷ್ಟು ಜನ ರಾಕ್ಷಸರ ಗುಂಪಿನ ನಾಯಕರು ಅವರ ಹಿಂದೆ ಇದ್ದ ರಾಕ್ಷಸರನ್ನೆಷ್ಟು ಜನ ಇದ್ದರು ತೋರಣದ ಮೇಲೆ ಒಪ್ಪುಕೊಂಡ್ರಂತ ದೊಡ್ಡ ಆರ್ಚು ಆ ತೋರಣದ ಮೇಲೆ ಒಪ್ಪುಕೊಂಡ್ಬಿಟ್ಟಿದ್ದಾರೆ ತೋರಣದ ಮೇಲೆ ಆ ಕಡೆ ಈ ಕಡೆ ಕಾಲು ಹಾಕಿಕೊಂಡುಕೊಂಡು ಮನೆ ತುಂಬ ಇರುವೆ ಜೀರಳ ಜಾಸ್ತಿ ಆಗಿಬಿಟ್ಟರೆ ಏನ್ಮಾಡ್ತಾರೆ ಹೆಣ್ಮಕ್ಳೇನ್ಮಾಡ್ತಾರೆ ಹಂಚಿಕಡ್ಡಿ ಪರಕ್ಕೆ ತಗೊಂಡು ಅಪಾರಪ್ಪ ಹೊಡಿತಾರೆ ಬಾಲ್ ಬರೋ ಅಪಾರಪ್ಪ ಹೊಡೆದು ಒಂದಾಟಿತು ಅಷ್ಟು ಜನ ಮೈಮೇಲೆ ಅದು ಅನೇಕ ಹೇತಿ ಸಂಕುಲಂ ಒಂದೊಂದು ಒಂದೊಂದು ಎಂಥ ಆಯುಧಗಳನ್ನು ತಂದು ಯಾವ್ಯಾವ ರೀತಿಯಲ್ಲಿ ಅವೆಯನ್ನು ಒಂದೊಂದೇನಾ ಇವಾಗ ಪಿಸ್ತುಲ್ ಪಿಸ್ತುಲ್ ಅಲ್ಲಿ ಅಲ್ಲ ಅವರು ಅಂಥ ಚುರುಕಾದ ಎಲ್ಲೆಲ್ಲಿ ನಿಂತರೂ ಯಾರನ್ನು ಬೇಕಾದ್ರೂ ಉಳಿಬೋದು ಅಂತಹ ಬೆಲ್ಲು ಬಾಣ ಶಸ್ತ್ರ ಅಸ್ತ್ರ ಮುಂತಾದವುಗಳಲ್ಲಿ ಆಕ್ರಮಣ ಮಾಡಿದರೆ ಬೆಳಗಿನ ಜಾವ ಎಲ್ಲರನ್ನ ಪಡೆದು ಹೊಡೆದ ಯಾರು ಉಳಿದುಕೊಂಡಿಲ್ಲ ತೃತೀಯ ಭಾಗ ಭಕ್ಷಿಣೋ ರಾವಣನ ಬಲದ ಮಧ್ಯದಲ್ಲಿ ಮೂರನೇ ಒಂದು ಭಾಗ ನಾಶ भाग भाग उठ अस्ट समय बुद्ध बहुत समय बेगे इतना बहुत बोलो अक्कुमार मेले नाना रीत शास्त्र प्रयोग सम्यु समीक्षरा तृतीयो बल विचार अक्षकुमार बंद युद्धा ಗರ್ಲನೆ ತೆರಿಗೆ ಒಮ್ಮೆ ಮಂದ ಸತಿ ಮುಷ್ಟಿ ಕೊಟ್ಟು ಹೊಡೆದು ಅಂತಂದರೆ ಅಷ್ಟು ಸವಿಗೆ ಹೋಗಬೇಕಾಗ್ತದೆ ನೆಲಕ್ಕೆ ಇಂಥ ರೀತಿಯಲ್ಲಿ ಅದ್ಭುತ ಪರಾಕ್ರಮ ಕಲಾಯುತವಾದಂತಹ ರೀತಿಯಲ್ಲಿ ಹೆಂಗೋ ಮಾಡಿದ್ದಾರ ವರ್ಕೌಟ್ ಆಗಿ ಕಲಾತ್ಮಕವಾಗಿ ಯುದ್ಧ ವಿಶೇಷವನ್ನು ಮಾಡಿ ಒಪ್ಪಿಗೆ ಹೊಡೆದ ಹತ್ತೆ ಜಲಸಾಯಿತು ದುಷ್ಟನ್ನು ಹೇಗೆ ಹೊಡಿತಾರೆ ನಾನು ಚೆನ್ನಾಗಿ ನೆನಪಿಸ್ಕೋತಾ ಇದ್ದರೆ ಯಾವ ಸಾಂಕ್ರಾಮಿಕರು ಬರುತ್ತೆ ಯಾರೂ ಬರಲ್ಲ ದೂರ ಹೋಗಿಬಿಡಬೇಕು ಅಂತಹ ಕ್ರಮದಲ್ಲಿ ಆ ದುಷ್ಟರನ್ನೆಲ್ಲ ಬಡದೊಡಿಸ್ತಾರೆ ವಿಚಾರ ಮಾಡಿದರು ರಾಮಚಂದ್ರೇವರಿಗೋಸ್ಕರ ಮೀಸಲಿಡಬೇಕಾಗಿದೆ ಇಂದ್ರಜಿತ್ತುವನ್ನು ಹೊಡೆದು ಬಿಡ್ಲಾ ಇಂದ್ರಜಿತ್ತುವಿನ ಬಲವನ್ನ ನಾಳೆ ಎಲ್ಲರೂ ನೋಡ್ಬೇಕು ಎಷ್ಟು ಬಲಿಷ್ಠ ಅವನೇನು ಮನೆ ಮುಂದೆ ಕಟ್ಟು ಬಿಟ್ಟಿದ್ದ ಇಂದ್ರದೇವರನ್ನ ಬ್ರಹ್ಮದೇವರ ಬಂದು ಬಿಡಿಸಿಕೊಂಡು ಹೋಗಬೇಕಾಯಿತು ಕಡೆಗೆ ಅದಕ್ಕೆ ಇಂದ್ರಜಿತ್ ಅಂತ ಅವನಿಗೆ ಬಿರುದು ನಿಜವಾದ ಹೆಸರು ಮೇಘನಾಧ ಅಂತ ಅವನು ಶಕ್ತಿ ದೀಕ್ಷತೆ ಅವನ ಶಕ್ತಿ ಏನು ಅಂತ ನಾಳೆ ನೋಡ್ಲಿಕ್ಕೆ ಆಗೋಲ್ಲ ಯಾರು ಗೊತ್ತಾಗಲಿ ಅದಕ್ಕೆ ಅವನನ್ನು ಕಾದಿರಿಸೋಣ ರಾವಣನ್ನು ಒಂದು ರೀತಿಯಲ್ಲಿ ಉಳಿಸಬೇಕಾಗಿದೆ ಆದರೆ ಈ ಮೂರೂ ಜನ ಸಮಾನ ಬಲ ರಾವಣ ಅಕ್ಷಕುಮಾರ ಇಂದ್ರಜಿತ್ ಮೂರೂ ಸಮಾನ ಬಲ ರಾವಣನನ್ನು ಹೊಡೀಲಿಕ್ಕೆ ಬರ್ತಿತ್ತು ಅಂತ ನಾನು ಪೂರಾ ಈ ಕಡೆಯವನು ಹೊಡಿತೇನೆ ತೃತೀಯ ಅದಕ್ಕೆ ಮೂರನೇ ಅವನನ್ನು ಅಂತ ಹಾಗೂ ಹೊಡೆದಿದ್ದು ಅದನ್ನು ಸಚಕ್ರವಭ್ರಮಾತುರ ಆ ಕಾಲಕ್ಕೆ ರಾಮದೇವರನ್ನು ನೆನೆಸಿಕೊಳ್ಳುತ್ತಾ ಕಾಲಿಗೆ ಸಿಕ್ಕಿಸ್ಕೊಂಡಿರಂತೆ ಅವನು ಎರಡು ಕಾಲಲ್ಲೂ ಅವನನ್ನು ಹಿಡ್ಕೊಂಡ್ರು ಮೇಲ ಹಾಲು ಗರುಗಿದ್ರಂತೆ ತೆರಿಗೆ ಅಂದ್ಬಿಟ್ಟು ಬಿಟ್ಟರೆ ಮಿಕ್ಸಿ ತಿರುಗಿಸಿದ ಗರ್ರನೆ ತಿರುಗಿಸಿ ಅಪೋಥನು ಅಂದ ಕ್ಷಣದಿಂದ ಮೇಲಕ್ಕೆ ಹೋಗಿ ಗರ್ರನೇ ತೆರಿಗೆ ರಪ್ಪಳಿಸಾಡಿದ್ರೆ ಪುಡಿಪುಡಿ ಆಗಿ ಹೋಗ್ತಾನೆ ಅಕ್ಷಕುಮಾರ್ ಇವತ್ತಿಗೂ ಕಾಲಲ್ಲಿ ಒಬ್ಬ ಮರಿಗಿದಂತೆ ಕಾಣುತ್ತೆ ನೋಡ್ಬೋದು ಕತ್ತಿಗಿತ್ತೆಲ್ಲ ಹೇಳ್ಬೋದು ಗ್ರಾಚಾರ ಅನ್ನೋ ಅನುಭವ ಹೆಚ್ಚು ತೀರ್ಥ ಕೊಡ್ತಾರೆ ಏನ್ ಹೇಳಬೇಕು ಅಕ್ಷಕುಮಾರ್ ದೈತ್ಯ ಅವನನ್ನು ಸಂಹಾರ ಮಾಡ್ತಾ ಇರುವಂತಹ ದೃಶ್ಯ ಅದು ಇಲ್ಲಿ ಕಾಣುತ್ತೇನೆ ಇಲ್ಲಿ ಕಾಣುತ್ತೇನೆ ಇಲ್ಲಿ ಕಾಲದಲ್ಲಿ ಕಾಲಲ್ಲೊಬ್ಬ ಇದ್ದಂತ ಬಲ ಇದ್ದಂತೆ ಕಾಣುತ್ತಲ್ಲ ಯಾರೋ ಸೇವಕ ಅಲ್ಲ ಅದು ಆ ಕಾಲದ ಮನೆಯ ಅಕ್ಷಕುಮಾರ ಆದ ಆ ಆ ರೀತಿಯಲ್ಲಿ ಹಾಕಿ ತುಳಿತಾ ಇದ್ದಾರ ಎರ ಕಾಲದಲ್ಲಿ ಸೇರಿಸಿ ಆನಗೋಗಿ ಅಂಗಾರಕ್ಷತೆ ಸೇರ್ತಿಕೊಟ್ರೆ ಮಾಡಬಾರ್ದು ಯಾರು ತಿಳ್ಕೊಂಡಿರ್ಬೇಕು ನಾ ಆತನನ್ನು ಹಾಕಿ ಅಪೋಧ ಯುದ್ಧರಾತನೇ ಕ್ಷಣೆಯ ಅವನ ಆ ಕಾಲದಲ್ಲಿ ವಿಚೂರ್ಣಿದೆ ಧರ ತಲೆ ನಿಜ ಸುತೇ ಸರಾವಣ ಬೆಳಗ್ಗೆ ಬೆಳಗ್ಗೆ ನಿನ್ ಮಗ ಸತ್ತೋದಾ ಸೂತಕ ಸೂತಕ ಅದು ಸಂಸ್ಕೃತ ಮೃತಕ ಬೆಳಗ್ಗೆ ಬೆಳಗ್ಗೆ ಕಳಕೊಂಡ ವಾರ್ತೆ ಇದ್ದಕ್ಕಿದ್ದಾಗೆ ಮೂರನೇ ಒಂದು ಭಾಗ ಸೇನೆ ನಾಶ ಆಗೋಗಿದೆ ಬಂದಿರೋದೊಂದು ಫೋರ್ಸ್ ಅಲ್ಲ ಒಂದು ಬೆಳಗ್ಗೆ ಬೆಳಗ್ಗೆ ಎಷ್ಟು ಆತಂಕ ಬೆಳಗ್ಗೆ ಹೋಗಿ ಮಾತಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನೂ ಇರಲಿಲ್ಲ ಇಷ್ಟು ಶೋಭೆ ಆಗುವುದು ಒಂದೇ ಒಂದು ಕಪಿ ಬಂದಿರೋದು ಒಂದು ಕಪಿ ಮಹಾ ಬಲಿಷ್ಠ ಅಲ್ಲ ದೇವತೆ ಅಲ್ಲ ವರಬಲ ಅವರು ಏನೂ ಅಲ್ಲ ಮೇಲೆ ನೋಡಕ್ಕ ಕಪಿ ಏನು ಇಲ್ಲ ಎಲ್ಲ ನಾಶ ಆಗ್ತದೆ ತನ್ನಲ್ಲಿ ಏನಿದೆ ಮುಖ್ಯವಾಗಿ ಏನ್ ಇಟ್ಟುಕೊಂಡಿದ್ದ ಅಷ್ಟು ನಾಶ ಗೊತ್ತೇ ಇಲ್ಲದೆ ಇಷ್ಟು ನಾಶ ಆಯ್ತು ಸದಾ ಅಲಾಟಾಗಿರ್ತಾನೆ ಇಷ್ಟ ಆಗೋಯ್ತು ಕಡೆಗೆ ಎದುರ್ಕೊಂಡ್ಬಿಟ್ಟ ಒಂದೇನು ಗತಿ ಕಳ್ಸಿಕೊಡ್ತಾನೆ ಮೊದಲನೇ ಮಗನನ್ನ ಎಂದಿತ್ತು ನೀವು ಹೋಗಿ ನೋಡ್ಕೊಂಬಪ್ಪ ಏನಾರಾಗಿ ತಾ ಹೋಗಲ್ಲ ಬಿಡ್ತಾನೆ ನಿಂಗೆಟ್ಟು ಸಾಥಿ कौ कट बर्त उत्तम विधेयक इन अस्त्रस्त्र प्रयोग विचारतोत्तर आनयामे विचार ब्रह्मास्त्र ब्रह्मदेव के ನನಗಿಂತ ಹೆಚ್ಚು ದೊಡ್ಡ ಪದವಿಯಲ್ಲಿದ್ದಾರೆ ಅದರಿಂದಾಗಿ ಅವರು ಗೌರವ ಕೊಡಬೇಕು ಕೊಡದೆ ಕೊಡಲೇಬೇಕು ಅಂತೇಳಿ ಬೇಕಾಡುಸತಿ ನೀರು ಬಿಟ್ಟಿದ್ದೇನೆ ಬರೋ ಹೊತ್ತಿಗೆ ಸ್ನೇಹಿತರಿಗೆ ಬಂದು ಬಂದಿದೆ ಅದಕ್ಕೆ ನಾನು ನೀರು ಬಿಟ್ಟು ಅಂತ ಹೇಳಿ ಬರೋ ಹೊತ್ತಿಗೆ ಅದನ್ನು ಹೊಡೆದು ಬಂದಿದ್ದೇನೆ ಹೊಡೆಗೂ ಹೋಗಲು ದೊಡ್ಡದಲ್ಲ ಆದರೆ ಹೊಡೆದು ಬಿಟ್ಟರೆ ಏನಾಗುತ್ತೆ ರಾವಣಶ್ಚ ದೃಶ್ಯತೆ ನೀನು ಕಟ್ಟು ಬಿದ್ದೆ ಅಂತ ಆದರೆ ಎಳ್ಕೊಂಡು ಹೋಗ್ತಾರೆ ರಾವಣನ ಬಳಿಗೆ ಮಹಾ ದುಷ್ಟ ಭಗವದ್ ದುರೋಹಿ ಜಗನ್ಮಾತಿಯನ್ನು ಅಪಹರಿಸಿದವರು ಅವನ ಮನೆಗೆ ನಾವಾಗ ನಾವೇ ಹೋಗ್ಬಾರ್ದು ದುಷ್ಟು ಮನೆಗೆ ಹೋದರೆ ಅಸಹ್ಯ ಹೋಗಬಾರ್ದು ಅವರೇ ಹೇಳ್ಕೊಂಡ್ರು ಹೋದ್ರು ಅದಕ್ಕೆ ಹೋದ್ರಿ ಅಂತ ಆದರೆ ಅದು ಹೆಚ್ಚು ಹಿಂಸೆ ಆಗಬಾರ್ದು ಅದಕ್ಕೆ ಕಟ್ಟಿ ಬಿದ್ದಾಗ ಬಿದ್ದು ಹೋದರೆ ಅವನು ಕಾಣ್ತಾನೆ ಅವನಿಗೆ ಎಚ್ಚರ ಕೊಡಬೇಕಾದ ಒಂದು ಜವಾಬ್ದಾರಿ ಇದೆ ನೀನು ರಾವಣನಿಗೆ ಹೋದ್ಯಾ ನೇರವಾಗಿ ಹೇಳಿ ಬಂದಿಯಾ ನೀವು ಹೇಳಿದ್ರೊಳ್ ಮಾತು ಕೇಳಿದ್ನೋ ಏನೋ ನೀನು ಸ್ವಲ್ಪ ನಿನ್ನ ರೌತರಾವತಾರ ತೋರಿಸಿ ಸ್ವಲ್ಪ ಹೆದರಿಸಿ ಬಂದಿದ್ದರೆ ಕೆಲಸ ಆಗ್ತಿತ್ತು ಅಲ್ಲ ನಾಳೆ ರಾಮದೇವರು ಸುಗ್ರೀವನ ಯಾರು ಕೇಳಬಾರ್ದು ಅನ್ನಿಸುತ್ತೆ ನಾನಾಗ ನಾನೇ ಹೋಗಬಾರ್ದು ಅವರೇ ಕಳ್ಕೊಂಡು ಹೋದಾಗ ಹೇಳಿ ಬಂದರೆ ಎಲ್ಲ ಕೆಲಸ ಆಯ್ತಲ್ಲ ಎಚ್ಚರಿಕೆ ಎಷ್ಟು ಕೌಶಲ್ಯ ನಿಪುಣತೆ ಪ್ರತಿಯೊಂದನ್ನು ಗಮನಿಸಿ ಕಟ್ಟಿಬಿದ್ದ ಹಾಕಿ ಬಿದ್ದು ಬಿಡ್ತಾರೆ ಆಹ್ಹ್ ಆಹ್ಹ್ ತಪ್ಪು ತಿಳ್ಕೊಂಡು ಬ್ರಹ್ಮಾಸ್ತ್ರ ಕಟ್ಟಿಬಿದ್ದಿದೆ ಕೋತಿ ಸರಿ ಸುಮ್ಮನೆ ಹೇಳ್ಕೊಂಡು ಹೋಗಬಾರ್ದಾ ಸಾಮಾನ್ಯ ಅಸ್ತ್ರಗಳಿಗೆ ಬೇರೆ ಯಾವುದಾದ್ರೂ ಕಟ್ಟಕ್ಕಾಗಲ್ಲ ಬ್ರಹ್ಮಾಸ್ತ್ರದಿಂದ ಕಟ್ಟಿದ್ದಾರೆ ಅಂತ ಗೊತ್ತಾದ್ರು ಬಂಧು ಬೇರೆ ಹಕ್ಕ ತಗೊಬಂದು ಕಟ್ಟಿದರಂತೆ ನಗ್ತಾ ಇದ್ರಂತೆ ಹನುಮಂತ ರೋ ಬ್ರಹ್ಮಾಸ್ತ್ರ ಕಿತ್ಕೊಂಡು ಹೋಗೋರಿದ್ದೇನೆ ನಾನು ನೀವ್ ಈ ಹಕ್ಕ ಕಿತ್ಕೊಂಡು ಹೋಗುದು ತಿಳುವಳಿಕೆ ಯಾವ ಮೂರ್ಖರು ಎಷ್ಟು ಮೂರ್ಖರು ಅಂತ ನಗ್ತಾ ಇದರಂತೆ ಕರ್ಕೊಂಡು ಹೋಗಿ ಕೂಡಿಸ್ತಾರೆ ರಾವಣನ ಎದುರುಗಡೆಯರು ಏನು ಬೃಹದಾಕಾರ ಆಕಾರವೇ ನೋಡೋದು ನಡು ಹೋಗ್ಬಿಟ್ಟಿದ್ದಾನೆ ರಾವಣ ಕೆಳಗಡೆ ಭಯ ಇದೆ ಅವನಿಗೆ ರಾಮದೇವರ ಬಗ್ಗೆ ಏನು ಭಯ ನಾ ಈ ಸಿನಿಮಾ ಧಾರವಾಹಿ ತೋರಿಸ್ದಾಗೆಲ್ಲ ನೋಡಿದ್ರೆ ಸರಿಯ ಹೇಗಿತ್ತು ಅನ್ನೋದನ್ನು ಆಚಾ ತೋರಿಸ್ತಾರೆ ನೋಡಬೇಕು ಇಲ್ಲ ರಾಮಾಯಣ ನೋಡಬೇಕು ರಾಮದೇವರ ಎದುರು ನಿಜವಾದ ಬಲಿಷ್ಠನೇ ಆಗಿದ್ದರೆ ಗರ್ಭಿಷ್ಠನಾಗಿದ್ದರೆ ಒಬ್ಬ ಎಳೆ ಹುಡುಗನನ್ನು ಎದುರಿಸಲಿಕ್ಕೆ ತಾನು ಹೋಗಿದ್ದ ಮಾರಿ ಚಂದ್ ಬಿಡ್ತಿರಲಿಲ್ಲ ಮಾರಿ ಏನು ನೀ ಮಾಯಾ ಮಳೆದುರು ಕೂದಲು ಹೋಗು ಸೀತಿಯನ್ನ ಯಾಕೆ ಎಟ್ಟ ಹೆದರಿತ ಅಂತ ಆಗಲೇ ಗೊತ್ತಾಗುತ್ತೆ ಬಹಳ ಹೆದರಿದ್ದ ರಾಮನ ಮೊದಲೇನೆ ಇದೇ ಆಗೋದ್ರೆ ಗತಿಯನಾಗಿರುತ್ತ ನೋಡಿ ಆದ್ರೆ ಆದ್ರೆ ಸಂಖ್ಯೆ ಹೇಳ್ತಾರ ನಿನ್ನ ತಗೂ ರಾಮನ ಬಳಿಯೋಳು ಂಡ ಮಾಡಿದ್ದಾರೆ ಬಹಳ ಸೊಗಸಾಗಿದೆ ಎಷ್ಟು ಸಾಹಸವಂತ ಕೇಳ್ತಾನೆ ರಾಮಣ ಉಪ್ಪ ನೀನು ಹೇಗಿದೆಯಲ್ಲೋ ಮಹಾರಾಯ ನಿನ್ನೂ ಇನ್ನೆಷ್ಟು ಜನ ಇದ್ದಾರೆ ರಾಮನ ಬಳಿಯಲ್ಲಿ ಏನು ಹೇಳಬೇಕ ಎಲ್ಲ ಅದೇ ಕೇಳಿದ್ದೇ ಪ್ರಶ್ನೆ ಕಪೇ ಕು ಯಾರ ನೀನ್ ಎಲ್ಲಿದ್ದ ಬಂದಿ ಯಾಕೆಲ್ಲ ಮಾಡ್ತಾ ಇದೀಯಾ ನಿಗೇನಾಗ್ಬೇಕು ಅವ್ ದುರಂತ ವಿಕ್ರಮ್ಯ ರಾಮಚಂದ್ರದೇವರ ದೂತ ಅಂತ ತಿಳ್ಕೊಳ್ಳೋಣ ತಮ್ಮ ಪರಿಚಯ ಹೇಳಿಲ್ಲ ತಮ್ಮನ್ನೇ ಹೇಳ್ಬೋದಾಗಿತ್ತಲ್ಲ ಏನಂತಾರೆ ಸಲ್ಫ್ ಇಂಟ್ರೊಡಕ್ಷನ್ ನಾನಿತ್ತವನು ನಾನು ನಾನು ತನ್ನ ಮಗ ನಾನು ಹುಟ್ಟಿದಾಗ ಇಡೀ ಜಗತ್ತಿನ ಉಸಿರು ಕಟ್ಟಿಸ್ಬಿಟ್ಟಿದ್ರು ಸೂರ್ಯನಿಗೆ ಹಿಂದ ಮುಂದಾಗಿ ವ್ಯಾಕರಣಶಾಸ್ತ್ರ ಅಭ್ಯಾಸ ಮಾಡಿ ಏನೇನು ಬೇರು ಹೇಳಿ ಬೇಕಾಗಿಲ್ಲ ಅಂದ್ರೂ ಅದರಿಂದ ಗೌರವಕ್ಕೆ ಅಲ್ಲವೇ ಅಲ್ಲ ರಾಮದೇವರ ದೂತ ರಾಮದೇವರ ಭಕ್ತ ಅನ್ನೋದರಲ್ಲಿ ಇರುವಂತಹ ಆ ಹೆಮ್ಮೆ ಅದೊಡ್ಡ ಬದಲಿ ಅದರಲ್ಲಿರುವ ಕೀರ್ತಿ ಇನ್ಯಾವುದ್ರೂ ಇಲ್ಲ ನಾ ರಾಮದೇವರ ದೂತ ಅವನು ಭಕ್ತನಾನು ಅಂತ ಹೇಳ್ಕೊಂಡು ಇಲ್ಲದೆ ದಾಸೋಸ್ಮಿ ಕೋಸಲೇಂದ್ರಸ್ಯ ದಾಸೋಹ ಕೋಸಲೇಂದ್ರಸ್ಯ ಆ ದಾಸ್ಯವನ್ನು ಹೇಳಿಕೊಂಡು ಆನಂದ ಪಟ್ಟ ಮಹಾನುಭಾವ ಅಂದರೆ ಅದ ನಿಜವಾದ ರುಚಿ ಗೊತ್ತಿದ್ರೆ ಅದನ್ನು ಹೇಳ್ತಾನೆ ಇದಕ್ಕೆ ನಾವು ಒಬ್ಬರಿಗೊಬ್ರು ದೂತರು ದಾಸರು ಅಂತ ಯಾರು ಹೇಳ್ಕೊಳಲ್ಲ ಇದು ಮುಚ್ಚಿಟ್ಟುಕೊತಾನೆ ಅದೇ ಸಿ ಗೋ ಪಿ ಗೋ ಪಿ ಆಗಿದ್ರೆ ನಾವು ಪಿ ಎಂ ಪಿ ಆ ಫಲಿತೆಯೇ ಜಗದು ನಾನು ಜಗದೊಡೆಯನ ದಾಸನಾನು ಈಗ ಹೇಳ್ಕೊಂಡ್ರು ಮೊದಲನೇ ಪರೀಕ್ಷೆ ಆಮೇಲೆ ಅವೈ ಮಾರುತಿನ್ ಆಮೇಲೆ ಮಾರುತಿಂದು ತಿಳ್ಕು ಮರುತನ ಮಗ ಅಂತ ಇಷ್ಟ ಹೇಳ್ತಾ ಬಿಟ್ಟು ಬಿಡು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಕಿಮುತ್ವವಲ್ಪಸಾರಕಃ ಯಾವ ಯಾವು ಆತ ಕಣ್ ತೆಗೆದು ಮುಚ್ಚೋದೊಳಗೆ ಸಾವಿರ ಬ್ರಹ್ಮರು ಮುರುಳು ಹೋಗ್ತಾ ಇರ್ತಾರೆ ಎಟ್ಟು ಬ್ರಹ್ಮಾಂಡಗಳು ಕಳೆದು ಹೋಗಿದ್ದಾವೋ ಅನ್ನೋ ಬಟ್ಟಿ ಬ್ರಹ್ಮಾಂಡ ಹಿಂಗೆಟ್ಟು ಮುರುಳು अंत चटव मुदेन गुनबी नचे रामचंद्रदेव प्रियवेदि तोरस नटक हालाती है ये ಪಾಂಡವರ ಸಂಪತ್ತನ್ನು ಹೊತ್ಕೊಂಡಿದ್ದೀಯಾ ದುರ್ಯೋಧನಾ ನನ್ನ ಪಾಂಡವರು ನಮ್ಮ ಪ್ರಾಣಾ ಹಿ ಪಾಂಡವಾಹ ಬಿಟ್ಬಿಡು ಬಿಡು ಎಷ್ಟು ಚೆನ್ನಾಗಿ ನೆನೆಸಿದ್ದಾರೆ ಇಲ್ಲ ಹನುಮಂತೇವರು ದೂತರಾಗಿ ಬಂದಿದ್ದೀರಾ ನೀನು ನನಗೆ ದೌತ್ಯ ಮಾಡಿದೆಯಲ್ಲಪ್ಪ ನೀನು ನಾನು ದೌತ್ಯ ಮಾಡ್ತೇನೆ ಅಂತ ಕೆಟ್ಟದೇ ಅಲ್ಲ ದೌತ್ಯ ಮಾಡಿ ಹರಿವಾಯುಗಳು ಚರಿತ್ರೆ ಚೆನ್ನಾಗಿದೆ ಅದು ಹೀಗಾಗಿ ಅಲ್ಲಿ ಆ ಇಷ್ಟೆಲ್ಲ ಹೋಗಿ ಹೇಳ್ತೀವಿ ಏನು ಹೇಳಿದ್ರು ಕೇಳಿಲ್ಲ ಲೋಭ ಒಳಗಡೆಯಲ್ಲಿ ಇಲ್ಲ ಏನಾದರೂ ಮಾಡಿ ಬಚಾವಾಗ್ತೀನಿ ಏನೇನೋ ಮಾಡ್ತೀವಿ ನನ್ನಲ್ಲಿ ಏನೇನೋ ಇದೆ ಅಂತ सा विचार ಮಕ್ಕಳು ಮರಿ ಎಲ್ಲ ಸಮೇತವಾಗಿ ಸಾಹಿತ್ಯ ಸ್ವಲ್ಪ ರುಚಿ ತೋರಿಸಿದ್ದೇನೆ ಅಷ್ಟೇ ನಿನಗೆ ಅದಕ್ಕೆ ಅವನು ಕೇಳಿಕೊಂಡು ನಿನ್ನಂತಹರು ಇನ್ನೆರಡು ಜನ ಇದ್ದಾರೆ ಏನು ಹೇಳಬೇಕಾಗ ರಾಮಿಕೆ ರಾಮಾಯಣವನ್ನು ಅಕರಣ ಮಾಡಿ ಹೇಳ್ತಾರೆ ನನ್ನಂತಹ ದೂತರು ನಿನ್ನಂತಹ ಪ್ರೀತರು ಇನ್ನೂರು ಮುನ್ನೂರು ಕೋಟಿ ಕೇಳಲ್ಲ ಕೋಟಿ ಕೋಟಿ ಇದ್ದ ಮಾಡ್ತಾರೆ ನಿನ್ನ ಕೆಲಸ ಏನ್ ಮಾಡ್ಬೇಕಂದ್ರೆ ಮಾಡು ಎಷ್ಟೇ ಹೆದರಿತಾನೆ ಅದಕ್ಕೆ ಈ ಕಪಿಗೆ ಏನಾರು ಮಾಡಿಬಿಡ್ರೆ ಇದಕ್ಕೆ ಒಂದು ಹಾಕಿಬಿಟ್ಟರು ಆದೇಶ ಸ್ವಧೋಧ್ಯತ ಕೊಂದೇ ಬಿಡಬೇಕು ಅಂತ ಹೊರಟಾಗ ವಿಭೀಷಣ ಎತ್ತ ನಿಂತು ತಡಿತ ದೂತರನ್ನ ಕೊಲ್ಲುವಂತಹ ನೀಚ ಕೃತ್ಯ ನಿನ ಕೈಯಲ್ಲಿ ಆಗೋದೂ ಇಲ್ಲ ಇವತ್ತೇ ಸತ್ ಇನ್ನೊಂದು ದೂತರನ್ನ ಕೊಲ್ಲುವಂತಹ ನೀಚ ಕೃತ್ಯ ಕೀಳಿಬೇಡ ನಿನ್ಗೇನು ಸಾಮರ್ಥ್ಯ ಕಮ್ಮಿ ಇದೆ ಅಂತ ದೂತರ ಯಾವತ್ತು ಯಾವ ದೂತರನ್ನು ಸಂದೇಶ ಕಳಿಸುವುದು ನೋಡಬಾರ್ದು ಅವನ ಸಲಹೆ ಇಟ್ಕೊಂಡು ಅದು ತುಂಬಾ ಕೀಳು ಮಟ್ಟದವರು ಮಾಡುವ ಕೃತ್ಯ ಮಾಡಬಾರದು ಅದರ ರಾಜನೀತಿನೇ ಅಲ್ಲ ಮಾಡಿಬೇಡ ಅಂತ ಬೈತಾನೆ ಮರ್ಯಾದೆ ಹೋದಾಗುತ್ತೆ ರಾವಣದಿಗೆ ವಿಭೀಷಣನನ್ನು ಓಡಿಸ್ಬಿಡ್ತಾನೆ ಎದುರುಗಡೆ ಓಡಿಸಲ್ಲ ಆಮೇಲೆ ಓಡಿಸ್ತಾನೆ ಎಲ್ಲರೂ ಒಂದು ಮರ್ಯಾದೆ ಬಿಡ್ತಾನೆ ಸರಿ ಏನು ಮಾಡೋದು ಈ ಕಪಿಗಳಿಗೆ ಬಾಲ ಕಂಡ್ರೆ ಬಹಳ ಪ್ರೀತಿ ಬಾಲಕ ಬೆಂಕಿಯ ಹೆಚ್ಚಿರುವಂತಹ ಸಪುಚ್ಛದ ಆಗಮನ ನ್ಯಾಯೋ ರಾಕ್ಷಸರನ್ನೆಲ್ಲರನ್ನು ಕೂಡ ಬಾಲ ಸುಟ್ಟಿ ಬರೀ ಬಾಲಕ ಬೆಂಕಿ ಹಚ್ಚಿದ್ರೆ ಹತ್ಕೊಳುತ್ತ ಅದು ಬಾಲ ಅದಕ್ಕೆಲ್ಲ ಬಟ್ಟೆ ಗಿಟ್ಟ ತಂದು ಎಲ್ಲ ತಂದು ಹಾಕಿ ಅದಕ್ಕೆ ಎಣ್ಣೆ ಸುರಿದು ಅದನ್ನೆಲ್ಲ ಏನು ಮಾಡಿದ್ರು ಹಚ್ಚಿಕೊಂಡಿಲ್ಲ ಕಡೆಗೆ ಮದ್ರಾಜ್ ಸ್ವಾಮಿಗಳು ಹೇಳುವಂತೆ ಹೆಣ್ಣು ಮಕ್ಕಳೆಲ್ಲ ಬಟ್ಟೆ ಬಿಚ್ಚಿ ತೊಗೊಂಡ್ಬಂದಿದ್ದ ವರ್ಷ ಖಾಲಿ ಆಗುತ್ತೆ ತೆಗೆದು ಹಾಕಲಿ ಕಡೆಗೆಲ್ಲ ಹೆಣ್ಣು ಮಕ್ಕಳೆಲ್ಲ ತಗೊಂಡ್ಬಂದ್ಬಿಟ್ಟಿದ್ವಿ ಹತ್ಕೊಂಡ್ಬಿಟ್ಟು ತಾನಾಗೆ ಅವ್ರು ಹಚ್ಚೋದೇ ಬೇಡ ಹತ್ತಿತ್ತು ಇಲ್ಲ ಇಲ್ಲ ಹತ್ತು ಹತ್ತು ಹತ್ತು ಎಷ್ಟು ಸೂಕ್ಷ್ಮ ತೋರಿಸ್ತಾರೆ ಹೆಣ್ಣು ಮಕ್ಕಳು ಮರ್ಯಾದ ತೆಗಲಿಕ್ಕೆ ಎಂದು ಹಟ್ಟಿದ್ದ ಅಯೋಗ್ಯ ತತ್ಕಾಲಕ್ಕೆ ತಾನೇ ಹಚ್ಕೊಂಡ್ಬಿಡ್ತೀವಿ ಹತ್ತಿದ್ದೆ ತಡ ಕುಪ್ಪಳಿಸುವಂತೆ ನಾಟಕ ಮಾಡುತ್ತಾ ಮೊದಲು ಹೋಗಿ ಅವ್ರು ಗಡ್ಡ ಬಿಲ್ಸಿಟ್ಬಿಟ್ಟಾರೆ ಏನೋ ಟ್ರಿಮ್ಮು ಡಿಮ್ಮು ಮಾಡಿಸ್ಕೊಂಡಿದ್ದವ್ ಎಕ್ಕಂತ ಗೊತ್ತಿಲ್ಲ ಅವೆಲ್ಲ ಬೆಟ್ಟು ಅವಳು ಭಾರಿ ರಸ ರಸಿಕ ಏನು ಅವನ ನೀವು ಆ ಕೇಳಬೇಕು ಬೇಟೆ ಗೀಟೆಗೆ ಹೋಗ್ಬಂದ್ಬಿಡ್ತಿದ್ನಂತೆ ಹೋಗಿ ಬಂದು ಅವನು ವಿಹಾರ ಆಮೇಲೆ ಬಂದು ಅವಲ್ಲ ಆಯಾಸ ಆಗಿರ್ತಿತ್ತಲ್ಲ ಅದನ್ನೊಂದು ಹೇಳಿದ್ದಾರೆ ಅಲ್ಲಿ ಸ್ಫಟಿಕ ಕಂಬಗಳು ಸ್ಫಟಿಕದ ಪರ್ವತ ಓಪನ್ ಪ್ಲೇಸು ಆ ಕಂಬಗಳು ಪರ್ವತ ರೋಡ್ ಸ್ಫಟಿಕ ಮಣಿಯ ಪರ್ವತ ಅಂದಿಟ್ಟುಕೊಂಡಿದ್ದ ಎಲ್ಲೆಲ್ಲೂ ಒಳ್ಳೇದಿತ್ತು ಅದನ್ನೆಲ್ಲ ಹೊರಕೊಂಡ್ಬರ್ತಿದ್ದ ಅವನು ಆ ನಿಂಚ ಎಲ್ಲಿ ಒಳ್ಳೆ ಹೆಣ್ಮಕ್ಳು ಕಂಡ್ರೆ ಹೊರಕೊಂಬಂದು ಬಿಡ್ತಿದ್ದ ಕಳ್ಳ ಬರಾಪಹಾರಿ ಅಂತಂದ ಅಂತ ಅಂತೂ ಅದಕ್ಕೆ ಇವನು ಆದೇಶ ಕೊಟ್ಟ ಅಂದ್ರೆ ಅವತ್ತು ಚಂದ್ರನ ಕಿರಣ ಬೀಳ್ಬೇಕಲ್ಲಿಗೆ ಆ ಚಂದ್ರನ ಕಿರಣ ನಿಜವಾದ ಸ್ಫಟಿಕ ಕರಿಗೆ ನೀರಾಗುತ್ತೆ ಅದು ಕರಿಗೆ ನೀರಾಗಿ ಬೆಟ್ಟದಿಂದ ಹೊರಕೊಂಡ್ಬರಬೇಕು ತುಂಬಾ ತಂಪು ಸ್ಫಟಿಕ ಮಣಿ ತುಂಬಾ ತಂಪಾದರೆ ವಿಹಾರ ಮಾಡೋದು ಕಷ್ಟ ಅದ್ರ ಮಂದಿ ಎಲ್ಲಿ ಬೀಳ್ಬೇಕಂತೆ ಮಾಣಿಕ್ಯಮಣಿ ಒಂದೊಂದು ಹರಳು ಹಾಕೊಳ್ಳೋಕೆ ಕಷ್ಟ ಇತ್ತು ಸೂರ್ಯನ ಮನಿ ಮಾಣಿಕ್ಯಮಣಿ ದಾಳಿದ ಬೀಜ ಇದ್ದಾಗಿರುತ್ತೆ ಅಂತಹ ಮಣಿಯ ದೊಡ್ಡ ಸರೋವರ ಅದು ಸೂರ್ಯ ಮಣಿ ಸೂರ್ಯಕಾಂತ ಮಣಿ ಆ ಮಣಿ ಮೇಲೆ ಈ ತಂಪನೆ ನೀರು ಬಂದು ಬಿತ್ತು ಅಂತಂದ್ರೆ ಸಮ ಆಗ್ತಿತ್ತಂತೆ ತುಂಬ ಬಿಸಿ ಇಲ್ಲ ತುಂಬ ಚಂಡು ಇಲ್ಲ ಇವನಿಗೆಷ್ಟು ಬೇಕೋ ಅಷ್ಟೇ ಕ್ರಮದಲ್ಲಿ ಬೆಚ್ಚಗಾಗ್ತಿತ್ತಂತೆ ಅದರಲ್ಲೂ ಹೋಗಿ ಇವನು ಕೇಳಾಡಬೇಕಿತ್ತು ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡಬೇಕು ಈ ರಸಿಕೆ ಬಡ್ಡಿ ಅಂತ ಹೋಗ್ತಾರೆ ನೋಡ್ರಿ ಹೊಂದಾಣಿಕೆ ಆಗುತ್ತೆ ಬೈಗಳೇ ಹೇಳಬೇಕು ಭಾರಿ ರಸಿಕ ಅಂದ್ರೆ ರಸಿಕ ಕವಚ ಎಲ್ಲ ಹೊಸದು ಇದ್ದು ಒಳ್ಳೆ ಹೊಸ ಕವಚ ಗೊತ್ತಿದ್ರು ಪುಡಿ ಪುಡಿ ಆಗುವ ಮುಂದೆ ಹೇಳ್ತಾರೆ ಭಾರಿ ರಸಿಕ ಆ ಗಡ್ಡ ಮೀಸಿ ಎಲ್ಲ ಸುಟ್ಟು ಸುಟ್ಟು ಸ್ವಲ್ಪ ಹೋಗೋದ್ರೆ ಕಿಡಿ ಬಿದ್ದೆಲ್ಲ ಸುಟ್ಟೋಗ್ಬೇಕು ಇಡೀ ಲಂಕಾ ಪಟ್ಟಣ ಸುಟ್ಟುಪಟ್ಟು ಬಿಟ್ಟು ಮನೆ ಯಾವುದೇ ಹೆಚ್ಚು ತೊಂದರೆ ಆಗಬಾರದು ಅಷ್ಟಕ್ಕೆ ಮಾತ್ರ ಸುವರ್ಣ ರತ್ನಕಾರಿತ ನಿರ್ಮಾಣ ಮಾಡಿತ್ತು ಸುಮ್ಮನೆ ಸುಡೋಲ್ಲ ಹಾಗೆ ಅದು ಆ ಕಾರ್ಯಕ್ಕೆಲ್ಲ ದೇವತಾ ಬಡಿಗೆಯನ್ನು ಕೃತಪರ್ನೆಲ್ಲ ಕರೆಸಿ ಮಾಡಿಸಿದ್ದನ್ನು ಸುಡ್ತಿರಲಿಲ್ಲ ಆದರೆ ಸ್ವತೇಜಸ್ಸ ಬೆಂಕಿ ಮಾತ್ರ ಸುಡತಿರಲಿಲ್ಲ ತಮ್ಮ ತೇಜಸ್ಸನ್ನು ಇಟ್ಟು ಬೆಂಕಿಯಲ್ಲಿ ಹಾಕಿದಾರಲ್ಲ ಆ ಬೆಂಕಿ ಎಲ್ಲ ಸುಡಿತು ಬರೀ ಬೆಂಕಿ ಸುಡುತ್ತಿರಲಿಲ್ಲ ಈಗ ಅದಕ್ಕೆಲ್ಲವನ್ನು ಕೂಡ ಸುಟ್ಟು ಅವನ ಎದುರುಗಡೆಯಲ್ಲೇ ಅಪ್ಪ ಮಗ ಇಬ್ಬರು ಧಿಕ್ಕ ನೋಡಿ ಉಳಿಸಿಕ ನೋಡ್ತೀನಿ ಉಳಿಸ್ಕೋತೀಯ ಅಂತ ಆ ಬ್ರಹ್ಮಾಸ್ತ್ರ ಕಟ್ ಕಿಟ್ಟಿದ್ವಿ ಬಿಸಾಡಿ ನನಗೇನು ಮಾಡ್ತಿರಲಿಲ್ಲ ಅನ್ನೋದನ್ನು ತೋರಿಸಿಕೊಡ್ತಾ ಅವನ ಎದುರುಗಡೆಯಲ್ಲೇ ಎಲ್ಲಾ ಕಡೆಯಲ್ಲಿ ಬೆಂಕಿ ಹಚ್ಚಿ ನೋಡ್ ನೋಡ್ತಿದ್ದಾಗ ಅವ್ರು ಬೆಂಕಿ ಹಚ್ಚುವ ತೊಂದ್ರೆ ಏನಾದ್ರು ಸಾಮಾನ್ಯನಾದ್ರು ಏನು ಮಾಡಿದ ಆಹಾರ ಬೆಂಕಿ ಹಚ್ಚಿ ಸೀದ ಬಂದು ಸಮುದ್ರದಲ್ಲಿ ಆರಿಸಿಕೊಂಡ್ರು ಸೀದ ನೆಗೆದು ಸೂರ್ಯೋದಯ ಆಗಲಿಕ್ಕೆ ಕಂಪಾಗಿದೆ ಸೂರ್ಯೋದಯ ಆಗೋದ್ರೊಳಗೆ ಬಂದ ಕಪಿಗಳು ಜೈಕಾರ ಹಾಕ್ತಾ ಇದ್ದಾರೆ ನೋಡಿದ್ರೆ ಅವರೇನಿಲ್ಲ ಚೂಡಾಮಣೆ ಹಿಂಗೆ ತೋರಿಸಿದ್ರು ಅಷ್ಟೇ ಅಲ್ಲಿಂದ ಹಾರು ಬತ್ತಿರಲಿಕ್ಕೆ ಒಂದು ಕಾಲು ಇಟ್ಟಿದ್ದು ಇನ್ನೊಂದು ಕಾಲ್ ಆಗಿ ಮಧು ವನಕ್ಕೆ ಅಷ್ಟೇ ಸಹದಾ ಹಾರು ಬಿಟ್ಟರು ಹತ್ತು ಕಪಿಗಳ ಉತ್ಸಾಹ ಅವು ಹಾರು ಅವರ ಜೊತೆಯಲ್ಲಿ ಸೀದ ಮಧುವನಕ್ಕೆ ಬೆಳಗಿನ ಜಾವ ಆಗೋದು ಬೆಳಗ್ಗೆ ಸೂರ್ಯೋದಯ ಬಿಸಿಲು ಬೆಳಿಬೇಕು ರಾಮದೇವರು ಪಾತ್ರಲ್ಲಿದ್ದಾರೆ ಎಲ್ಲ ಹಾಲು ಬಂದುಬಿಟ್ಟರು ಅದಕ್ಕೆ ಮುಂಚೆ ಸುದ್ದಿ ಬಂತಂತೆ ಸುಗ್ರೀವನಿಗೆ ಬೆಳಗ್ಗೆ ಬೆಳಗ್ಗೆ ಅವನೊಂದು ದೊಡ್ಡ ಮಧು ಪ್ರಮುಖ ದೊಡ್ಡ ಮಧುಮನ ಮಾಡಿಕೊಂಡಿದ್ದ ಒಂದು ಜೇನು ತುಪ್ಪ ಈ ಜೇನಿನ ಗೂಡುಗಳ ವರ ಒಬ್ಬರಾರು ಕಪ್ಪಿಗಳ ಕಾಲಿಟ್ಟು ಅಂತ ತಲೆ ಕಡಿಯುತ್ತೇನೆ ಎಂದು ಆದೇಶ ಕೊಟ್ಟಿದ್ದ ಏನೆಲ್ಲರೂ ಧ್ವಂಸ ಮಾಡಿಬಿಡ್ತಾರೆ ಮೊದಲೇ ಕಪ್ಪಿಗಳು ಕೇಳ್ತೀರಾ ಇಯ್ಯ ಜೇನು ತುಪ್ಪ ಜೇನು ಕೂಡೆ ಎಲ್ಲ ಧ್ವಂಸ ಮಾಡಿಬಿಡ್ತಾರೆ ಸುದ್ದಿ ಹೋಯಿತು ಸುಗ್ರೀವೇ ಏನಾದ್ರು ಅವನು ಕೂಡ ನಾನು ಮಾಡಲಿಲ್ಲ ಎಲ್ಲ ಹಮ್ಮನವ್ರು ಸುದ್ದಿ ಸಿಕ್ಕಿದೆ ಅದೇ ಮಾಡ್ತಾ ಇದ್ದಾರೆ ಮಾಡಲಿ ಬಿಡು ಮಾಡಿ ಮಾಡಲಿ ಬೇಕಾದ್ರೆ ಮಲಿಯಾಣಿ ಅವರು ಆ ಕಾಲ ಕಲಿಕೆ ಅವಕಾಶ ಕೊಡ್ತಾರೆ ಬೇರೆ ಕಡೆ ಅಷ್ಟೇ ಇವೆಲ್ಲ ಹಠಾಟೋಪ ರಾಮದೇವರು ಎದುರುಗಡೆ ಬರಬೇಕಾರೆ ಮತ್ತೆ ಏನು ಇಲ್ಲ ಗಲಾಟೆ ಬಾಲ ಎಲ್ಲ ಟೊಂಕಕ್ಕೆ ಸುತ್ತಿ ಬಿಟ್ಟಂತೆ ಬಾಲ ಬಿಚ್ಚುಬೇಳೆ ಆಗ್ತಾ ಇಲ್ಲ ಅದೇನು ಬಾಲ ಎಲ್ಲ ಟೊಂಕಕ್ಕೆ ಸುತ್ತಿ ಕೈ ಮುಕ್ಕೊಂಡು ಹನುಮಂತ ದೇವರ ಬಗ್ಗೆ ಹೋಗ್ತಾ ಇದ್ರೆ ಇವರೆಲ್ಲ ಬಗ್ಗೊಂಡು ಬರ್ತಾರೆ ಉತ್ಸಾಹ ಇದೆ ಸಾತ್ಸದ ಮನೋಭಾವ ಇದೆ ಭಕ್ತಿ ಇದೆ ಶ್ರದ್ಧೆ ಇದೆ ರಾಮದೇವನ ಚರಿತ್ರೆಯನ್ನು ಕೇಳಿ ಇವತ್ತು ಇದೆಲ್ಲ ಸಾಧಿಸಿದ್ವಿ ಯಾವಾಗ ಚರಿತ್ರೆಯನ್ನು ಕೇಳೇ ಇದೆಲ್ಲ ಸಾಧಿಸದುವ ತಮ್ಮ ದರ್ಶನ ಮಾಡ್ತಾ ಇದ್ದೀವಿ ಅವನು ಒಪ್ಪಿಸಲಿಕ್ಕೆ ಹೋಗ್ತಾ ಇದ್ದೀವಿ ಒಪ್ಪಿಸೋನು ಹಿನ್ನೆ ನಿಂತಿದ್ದೇವೆ ಆ ಭಾವನೆ ಹೇಗಿರ್ಬೇಕ್ರಿ ಆ ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವ ಜಾಂಬೋದಾರಿಗಳು ಅವರೆಲ್ಲ ಹನುಮಪ್ಪನನ್ನು ಮುಂದಿಟ್ಟುಕೊಂಡು ಸೀದ ವರ್ತ ರಾಮ್ ಸುರೇಶ್ವರ ಮಗಣ್ಯ ಗುಣಾಭಿರಾಮ ಸಂಪ್ರಾಪ್ಯ ಸರ್ವ ಕಪಿ ವೀರವರೀ ಸಮೇತ ಕೂಡ पवनज पदयो निधाय सर्वांग, सर्वांगणतिम्य चकारभ कचार्य वचन युद्ध राम सुरे अभिरा गुणग्द अट मनोहर रामचंद्रदेव आवस्व आ गांधी प्रीति कारुण्य तोलस्ता सां नोड़ता चुने् ಇವನ್ನೆಲ್ಲ ನೋಡುತ್ತಾ ಪರಮಾತ್ಮ ಮಹಾಮಂಡಲದಲ್ಲಿ ಮಧ್ಯದಲ್ಲಿ ಲಕ್ಷ್ಮಣದೇವರು ನಿಂತಿರಬೇಕು ಎಂದು ಬಂದು ಕೂತ್ಕೊಂಡಿದ್ದರೆ ಸುಗ್ರೀವ ಚಾಮ್ರ ಹಾಕ್ತಾ ಬಂದು ಮೆಲ್ಲಿಗೆ ಪಾದದ ಬಳಿಯಲ್ಲಿ ಆ ಚೂಡಾಮಣಿಯನ್ನಿಟ್ಟು ಅಮ್ಮನವರು ಚೂಡಾಮಣಿ ಸ್ವಾಮಿ ಅಂತ ತಂದಿಟ್ಟು ಸರ್ವಾಂಗ ಕೈ ಸಕಲಾವಯಗಳಿಂದ ಪರಮಾತ್ಮನಿಗೆ ಬಗ್ಗೆ ಸಮಗ್ರ ಅಷ್ಟೂ ಕಪಿಗಳು ಬಂದು ನಮಸ್ಕಾರ ಮಾಡಿದರೆ ಎಂದು ಓಡಿ ಬಂದಂತೆ ಗಂಭೀರವಾಗಿ ಆ ವಜರಾಜ ಯಾತ್ರ ಗಂಭೀರವಾಗಿ ಬಂತು ಭುಜ ಹಿಡಿದು ಹೇಳಿ ಹೇಳುತ್ತೆ ಎಪ್ಪಿಸಿಕೊಂಡು ಅಲ್ಲಿಂದ ಮಾಡಿಕೊಂಡಂತ ಯಾಕೆ ಅಲ್ಲಿಂದ ಮಾಡಿಕೊಂಡ ಅಂದರೆ ಏನು ಕೊಡಲಪ್ಪ ಅನ್ನೋಪ್ಪ ಯಾರಿಗೂ ಆಗ್ತಿರ್ಲಿಲ್ಲ ಈ ಕೆಲಸ ಅಷ್ಟೆಲ್ಲ ಸುಲಭ ಅಲ್ಲ ಇದು ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಆಗೋಲ್ಲ ನನಗೆ ಹಂಗೆ ಬೇಕೋ ಆ ಪೂರ್ಣ ಮಟ್ಟದಲ್ಲಿ ಸಾಧಿಸಿಕೊಂಡು ಬಂದಿಲ್ಲ ಏನ್ ಪಡ್ಲಿ ನಿನಗೆ ಅಮೌಲ್ಯ ಕೊಡಬೇಕು ಅಂತ ಆಸೆ ನನಗೆ ನಿನಗೂ ಕೊಟ್ಟಿದ್ದೇನೆ ಯಾರಿಗೂ ಕೊಡಬಾರ್ದು ಅಷ್ಟು ಅಮೌಲ್ಯವಾದ ವಸ್ತು ಕೊಡಬೇಕು ಏನ್ ಕೊಡ್ಲಿ ರಾಮಾಪಿ नान्य दुदात अत्यक्ति स्वात्कृत को निश्चितने ಅತ್ಯಮೂಲ್ಯವಾದ ಕೊಡಬೇಕು ಯಾವುದು ಅತ್ಯಮೂಲ್ಯಾ ವಿಚಾರ ಮಾಡಿದರೆ ನನ್ನ ಬಿಟ್ರೆ ಇನ್ನೊಂದು ಸರ್ವೋತ್ತಮ ವಸ್ತು ಇನ್ನೊಂದಿಲ್ಲ ನನ್ನೇ ನೀನು ಕೊಟ್ಟು ಬಿಡ್ತೇನೆ ಸ್ವಪ್ನ ಪ್ರಧಾನ ಕೊಟ್ಟು ಬಿಡ್ತೇನೆ ಶಂಗೆ ಬೇಕಾದ್ರೆ ಬಳಕೆ ಮಾಡಿಕೊ ನೀವು ಹೇಳ್ದ ಕೇಳ್ಕೊಂಡಿದ್ದು ಬಿಡ್ತೇನೆ ಇಷ್ಟು ಹನುಮಪ್ಪನ ಭಕ್ತ ವಶನಾಗಿಲ್ಲ ಹನುಮಂತ ದೇವರು ಎಂತ ಪ್ರಕಾರ ಈ ಪರಮ ಸೌಂದರ್ಯದ ಇದನ್ನು ಸಂಹಾರ ಮಾಡ್ತೇವೆ ನಾವು ಹೇಗಿರ್ಬೇಕು ಯಾವ ರೀತಿ ಇದ್ದರೆ ಅದು ಪರವಾನಿಂದ ಎಲ್ಲಾ ಸುಂದರ್ಯ ನಮ್ಗೆ ಕಲಿಸ್ಕೊಟ್ರು ವಾಸ್ತವಿಕವಾಗಿ ರಾಮಾಯಣದಲ್ಲಿ ನಾಯಕ ರಾಮಚಂದ್ರ ನಾಯಕಿ ಸೀತಾದೇವಿ ಹೆಚ್ಚವ್ರಿಬ್ರದೂ ಪ್ರಸಕ್ತಿ ಇಲ್ಲ ಸೀತಾಕೃತಿ ಜೊತೆ ಮಾತಾಡ್ಕೊಂಡು ಬರ್ತಾರೆ ಸೀತಾದೇವಿದ್ದು ಇಲ್ಲ ರಾಮದೇವ್ ಸುಂದರಕಾಂಡದಲ್ಲಿ ಇಬ್ಬರದೂ ಪ್ರಸಕ್ತಿ ಇಲ್ಲ ಆದರೂ ಸುಂದರ ಯಾಕೆ ರಾಮದೂತನ ಚರ್ಯೆ ಯಾರ ಜೊತೆ ಹಾಗೆ ನಡ್ಕೊಡ್ಬೇಕು ಅನ್ನೋದನ್ನ ಆ ತೋರಿಸ್ಬಿಟ್ಟಿಲ್ಲ ಸೀತಾಕೃತಿ ಜೊತೆ ಹ್ಯಾಂಗೆ ನಡ್ಕೊಬೇಕು ಭೀಷಣನ ಜೊತೆ ಹ್ಯಾಕ್ ನಡ್ಕೊಳ್ಬೇಕು ಬೇರೆ ರಾಕ್ಷಸರ ಜೊತೆಯಲ್ಲಿ ಆ ಪರಾಕ್ರಮ ಬುದ್ಧಿ ಬಲ ಯಶಸ್ಸು ಧೈರ್ಯ ವರ್ಚಸ್ಸು ವಾಗ್ಪಾಟ ಪ್ರತಿಯೊಬ್ಬನೂ ಎಲ್ಲೂ ಕೂಡ ಅಸ್ಖಲಿತವಾದ ರೀತಿಯಲ್ಲಿ ಏನು ಬೇಕೋ ಅದನ್ನು ಮಾತ್ರ ಸಾಧಿಸಿಕೊಂಡು ಬಂದರಲ್ಲ ನಿರಂತರ ಇದನ್ನು ಚಿಂತನೆ ಮಾಡ್ತಾ ನಮಗೆ ಅಪಯಶಸ್ಸು ಅನಾರೋಗ್ಯ ಅಪಮೃತ್ಯು ಮುಂತಾದ ಯಾವುದೂ ಬರುತ್ತದೆ ಅತ್ಯಂತ ಪ್ರೀತನಾಗಿದ್ದಾನೆ ಇದರಿಂದ ಈ ಪ್ರಕರಣದಲ್ಲಿ ಇದನ್ನ ನೆನೆಸ್ಕೊಂಡ್ರೆ ನಾ ರಾಮದೇವರು ಸೇವಾ ಮಾಡಿದ್ದೆ ನೆನೆಸ್ಕೊತಾ ಇದ್ದೀರಾ ಹನುಮಂತ ದೇವ್ರು ಪ್ರೀತರಾಗ್ತಾರೆ ದೊಡ್ಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೆ ನಮ್ಮ ಹನುಮಪ್ಪನ ಚರಿತ್ರೆ ನೆನೆಸ್ಕೋತೀರಾ ರಾಮದೇವರು ಪ್ರೀತರಾಗ್ತದೆ ಇಬ್ಬರೂ ಅತ್ಯಂತ ಪ್ರೀತರಾಗ್ತಾರೆ ಅದಕ್ಕೆ ಸುಂದರಕಾಂಡಿಕೊಂಡ್ರಿ ಮನೆಯಲ್ಲಿ ಕಷ್ಟ ಎಲ್ಲೋ ಹೋಗುತ್ತೆ ಅಂತ ಯಾಕೆ ನಮ್ಗೆ ಅರ್ಥ ಆಗದೆ ಸುಮ್ಮನೆ ಬಾಯಲ್ಲಿ ಹೇಳಿದರೆ ಒಟ್ಟಾಗಿ ಅರ್ಥ ಮಾಡ್ಕೊಂಡು ಕುಳಿದಾಡಿದರೆ ಅದರಲ್ಲೇ ಮೈ ಮರ್ತಾರೆ ಇನ್ನೇನಾಗಲಿಕ್ಕೆ ಸಾಧ್ಯ ಇಲ್ಲ ಸುಂದರಕಾಂಡ ನಿರ್ಣಯ ಆಚಾರ್ಯರು ಈ ಯುದ್ರಕಾಂಡದ ನಿರ್ಣಯವನ್ನು ಯಾವ ಕ್ರಮದಲ್ಲಿ ಕೊಟ್ಟು ನಾಳೆ ಶ್ರೀಕೃಷ್ಣ ಆರಪ